ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಜ ಶ್ರೀ ಶಂಕರ ಭಗವತ್ಪಾದರ ಚರಣಾರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಶರಣ ಚರಣತಲಗಳಲ್ಲಿ ಶರಣಾಗುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದ ವೇದಾಂತ ಬ್ರಹ್ಮರುವಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮರ ಚರಣತರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಕೃತಿಯಾದ ಸರ್ವೇಷ್ಠ ಸಿದ್ಧಿ ಇದನ್ನು ಈಗ ನೋಡ್ತಾ ಇದ್ದೇವೆ ಅದರಲ್ಲಿ ಇವತ್ತು ಐದನೇ ಅಧ್ಯಾಯ ತೃಪ್ತಿಯ ಮರ್ಮ ಯಚ್ಚ ಕಾಮ ಸುಖಂ ಲೋಕೆ ಯಚ್ಚಿವ್ಯಂ ಮಹತ್ಸುಖ ತೃಷ್ಣಾಕ್ಷಯ ಸುಖ ಸೈತೆ ನಾರ್ಹತ ಷೋಡಶೀಂ ಕಲಾಂ ಯಾವ ಈ ಲೌಕಿಕವಾದ ಈ ಲೋಕದಲ್ಲಿ ಇಹ ಲೋಕದಲ್ಲಿ ವಿಷಯವನ್ನು ಭೋಗಿಸುವುದರಿಂದಾದಂತಹ ಸುಖ ಯಾವುದಿದೆಯೋ ಇಂದ್ರಿಯಗಳಿಂದ ಅನುಭವಿಸ್ತಕ್ಕಂತಹ ಸುಖ ಯಾವುದಿದೆಯೋ ಕಣ್ಣು ಕಿವಿಮೂಗು ನಾಲಿಗೆ ಚರ್ಮ ಇರ್ಬೋದು ವಾಕ್ಪಾಣಿ ಪಾದಪಾಯು ಉಪಸ್ಥ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವುಗಳಿಂದ ಅನುಭವಿಸ್ತಕ್ಕಂತಹ ಇವುಗಳ ಮೂಲಕ ಅನುಭವಿಸ್ತಕ್ಕಂತಹ ಯಾವ ಸುಖ ಲೌಕಿಕವಾಗಿ ಇದೆಯೋ ಎಚ್ಚ ಕಾಮಸುಖ್ ಲೋಕೆ ಯಚ್ಚ ದಿವ್ಯ ಸುಖಂ ಎಚ್ಚ ದಿವ್ಯಂ ಮಹತ್ಸುಖಂ ಪರಲೋಕದಲ್ಲಿ ಸ್ವರ್ಗಾದಿ ಪುಣ್ಯಲೋಕಗಳಲ್ಲಿ ಆಗತಕ್ಕಂತಹ ಹೆಚ್ಚಿನ ಸುಖ ಯಾವುದಿದೆಯೋ ಇವೆಲ್ಲವೂ ಕೂಡ ತೃಷ್ಣಾಕ್ಷಯ ಸುಖಸ ಏತೆ ಇವೆಲ್ಲವೂ ಈ ಎರಡೂ ವಿಷಯದ ಬಾಯಾರಿಕೆಯನ್ನು ಇಂಗಿಸಿಕೊಂಡ ಯಾವ ಸುಖ ಯಾವುದಿದೆ ಈ ಅಲೋಕದ ಸುಖ ಪರಲೋಕದ ಸುಖ ಎರಡೂ ಕೂಡ ಬೇಡ ಅಂತ ಹೇಳ್ತಕ್ಕಂತಹ ವೈರಾಗ್ಯದಲ್ಲಿ ಇರತಕ್ಕಂಥ ಯಾವ ಸುಖ ಇದೆ ಅದಕ್ಕೆ ಈ ಎರಡೂ ಸುಖಗಳು ಅದರ ಹದಿನಾರನೇ ಒಂದು ಭಾಗಕ್ಕೂ ಸಮನಲ್ಲ ವೈರಾಗ್ಯದ ಹದಿನಾರನೇ ಒಂದು ಪಾಲು ಕೂಡ ಸುಖ ಈ ಲೌಕಿಕ ಕಾಮಸುಖದಲ್ಲಿರ್ಬೋದು ಅಥವಾ ಅಲೌಕಿಕವಾದ ದಿವ್ಯ ಸುಖದಲ್ಲಿರ್ಬೋದು ಈ ಎರಡರಲ್ಲಿ ಕೂಡ ಇಲ್ಲ ಅಂಥೇಳಿ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದಾರೆ ವೇದವ್ಯಾಸರು ಭಗವಾನ್ ವೇದವ್ಯಾಸರು ಮಹರ್ಷಿಗಳು ಚತುರ್ವೇದವನ್ನು ವಿಭಾಗಿಸಿ ವೇದಗಳನ್ನು ವಿಭಾಗಿಸಿ ನಾಲ್ಕಾಗಿ ಮಾಡಿದವರು ಉಪದೇಶಿಸಿದವರು ಅದ್ ಅಷ್ಟಾದಶ ಪುರಾಣಗಳನ್ನು ಉಪದೇಶಿಸಿದ ಮಹಾಮಹಿಮರು ಭಗವಾನ್ ವೇದವ್ಯಾಸ ಮಹರ್ಷಿಗಳು ವ್ಯಾಸಸ್ತ ಭಗವಾನ್ ಸ್ವಯಂ ಎಂದ ಹಾಗೆ ಅಂಶ ಅವತಾರರಾಗಿ ಇರತಕ್ಕಂತಹ ವೇದವ್ಯಾಸರು ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ನೂರ ನೂರ ಎಪ್ಪತ್ತ್ನಾಲ್ಕನೇ ನೂರ ಎಪ್ಪತ್ನಾಲ್ಕರಲ್ಲಿ ಶ್ಲೋಕ ಇದು ಈ ರೀತಿಯಾಗಿ ಹೇಳ್ತಾಯಿದೆ ಅಂದರೆ ತೃಷ್ಣಾಕ್ಷಯ ಸುಖ ಯಾವುದಿದೆ ಅಂದರೆ ವಿಷೇಧ ಬಾಯಾರಿಕೆಯನ್ನು ಇಂಗಿಸಿಕೊಂಡಂತಹ ಸುಖ ವಿಷೇಧ ಬಾಯಾರಿಕೆ ಇಲ್ಲದಂತಹ ವೈರಾಗ್ಯದ ಸುಖ ಯಾವುದಿದೆಯೋ ಅದಕ್ಕೆ ಅದರ ಹದಿನಾರು ಅದು ಹದಿನಾರು ಪಾಲು ಅಂತ ಇದ್ದರೆ ಅದರಲ್ಲಿ ಒಂದು ಪಾಲು ಕೂಡ ಇದಲ್ಲ ಅಂತ ಯಾವುದು ಈ ಲೌಕಿಕವಾದ ಕಾಮಸುಖ ಇರ್ಬೋದು ಅಥವಾ ಅಲೌಕಿಕವಾದ ದಿವ್ಯ ಸುಖ ಇವೆರಡೂ ಕೂಡ ಇದರ ಹದಿನಾರನೇ ಒಂದು ಪಾಲು ಕೂಡ ಇಲ್ಲ ವೈರಾಗ್ಯದ ಅದರ ಹದಿನಾರು ಪಟ್ಟು ಹೆಚ್ಚಿನದ್ದು ಅಂತೇಳಿ ಹೇಳ್ತಾರೆ ಯಾವುದು ವೈರಾಗ್ಯ ಸುಖ ಹೂವಿನಿಂದ ಹೂವಿಗೆ ಹಾರಾಡುತ್ತಿರುವ ಜೇನು ಹುಳುವಿನಂತೆ ಮನುಷ್ಯರು ವಿಷಯದಿಂದ ವಿಷಯಕ್ಕೆ ಓಡಾಡ್ತಿರ್ತಾರೆ ಆದರೆ ಒಂದೊಂದು ಹೂವಿನಲ್ಲಿಯೂ ಅಷ್ಟಿಷ್ಟು ರಸವು ಜೇನು ಹುಳುವಿಗೆ ಸಿಕ್ಕುತ್ತಲೇ ಇರುತ್ತದೆ. ವಿಷಯಗಳಲ್ಲಿ ಮಾತ್ರ ಯಾವುದೇ ಸುಖವೂ ಜನರಿಗೆ ಸಿಕ್ಕುವುದಿಲ್ಲ ವಿಷಯಿಗಳು ಇದರಿಂದ ನನಗೆ ಸುಖವಾಗುವುದನ್ನು ನಂಬಿಯೇ ವಿಷಯವನ್ನು ಸೇವಿಸುತ್ತಾರೆ ನಿಜ ಆದರೆ ಅವರು ವಿಷಯಗಳನ್ನು ಒಂದಾಗುತ್ತಲೊಂದರಂತೆ ಮತ್ತೆ ಮತ್ತೆ ಪರೀಕ್ಷಿಸುತ್ತಿರುವುದೇ ಅವರಿಗೆ ಇನ್ನೂ ಎಲ್ಲಿಯೂ ತೃಪ್ತಿ ಆಗಿಲ್ಲವೆಂಬುದಕ್ಕೆ ನಿದರ್ಶ ನಿದರ್ಶನವಾಗಿರ್ತದೆ ಎಷ್ಟೋ ಜನರು ಒಂದು ಮತವನ್ನು ಬಿಟ್ಟು ಮತವನ್ನು ಸೇರಿಕೊಳ್ತಾ ಇದ್ದಾರೆ ಹಿಂದೂಗಳು ಕ್ರಿಶ್ಚಿಯನ್ನರು ಆಗ್ತಾರೆ ಕ್ರಿಶ್ಚಿಯನ್ನರು ಮುಸಲ್ಮಾನರಾಗ್ತಾರೆ ಆದರೂ ಅವರಿಗೆ ಹೊಸ ಮತದಲ್ಲಿ ಯಾವ ಹೆಚ್ಚಿಗೆ ಶಾಂತಿಯೂ ದೊರೆಯುವುದಿಲ್ಲ ಕೆಲವರಂತೂ ಏಳು ಮನೆಯ ಬೇಲಿಯ ಹಾಗೆ ಏಳು ಮನೆಯ ಚೀಲಿಯ ಹಾಗೆ ಎಷ್ಟೋ ಮತಗಳನ್ನು ಹೊಕ್ಕ ಹೊರಗೆ ಬಂದಿರ್ತಾರೆ ಈಗ ಅವರಿರುವ ಮತ ಅವರಿಗೆ ಶಾಂತಿಯನ್ನು ಕೊಟ್ಟಿರುವುದೆಂಬುದನ್ನು ಹೇಗೆ ನಿಶ್ಚಯಿಸಬೇಕು ಈಗ ಅವರಿರುವ ಮತ ಕೊನೆಗೆ ಶಾಂತಿಯನ್ನು ಕೊಡುತ್ತದೆ ಅವರಿಗೆ ಜನರು ಎಷ್ಟೋ ಹಣ ಕಾಸುಗಳನ್ನು ಕೂಡಿ ಹಾಕ್ತಾರೆ ಅದರಿಂದ ಮುಂದೆ ತಮಗಾಗುವ ತಮಗೆ ಸುಖವಾಗುವುದನ್ನು ನಂಬಿಯೇ ಅವರು ಆ ಸಂಪಾದನೆಗಾಗಿ ಪಡಬಾರದ ಕ್ಲೇಷಗಳನ್ನೆಲ್ಲ ಅನುಭವಿಸಿರ್ತಾರೆ ಆದರೆ ಹಣವು ಗಂಟಾದ ಬಳಿಕ ಅವರಿಗೆ ಮೊದಲು ಎಂದಿಗೂ ಇಲ್ಲದಿದ್ದ ಯೋಚನೆಗಳು ಗಂಟು ಬಿದ್ದಿರ್ತವೆ ತಮಗೆ ಕಟ್ಟಿಕೊಂಡು ಹೂದೋಟಗಳನ್ನು ನಿರ್ಮಿಸಿಕೊಳ್ತಾರೆ ಆದರೆ ಅಲ್ಲಿಯೂ ಅವರಿಗೆ ಮನೋ ವ್ಯತ್ಯ ತಪ್ಪುವುದಿಲ್ಲ ಸ್ನೇಹಿತರನ್ನು ಕೂಡಿ ಹಾಕಿಕೊಳ್ತಾರೆ ಸಮಾಜಗಳನ್ನು ಸಮ ಒಟ್ಟಿಗೆ ಭೋಜನಗಳನ್ನು ಏರ್ಪಡಿಸ್ತಾರೆ ಅಧಿಕಾರಗಳನ್ನು ಬಿರಿದು ಭಾವರುಗಳನ್ನು ಸಂಪಾದಿಸ್ತಾರೆ ಆದರೂ ತೃಪ್ತಿಯಾಗುವುದಿಲ್ಲ ತೃಪ್ತಿಯ ಸ್ಥಾನವು ಇರುವುದೇ ಬೇರೆ ಕಡೆ ಎಂದು ಜನರು ಅದನ್ನು ಹುಡುಕುತ್ತಿರುವುದೇ ಬೇರೆ ಕಡೆಯನ್ನು ಇದರಿಂದ ನಿರ್ಣಯವಾಗ್ತದಲ್ವೇ ವಿಷಯಗಳಲ್ಲಿ ಸುಖವೇ ಇಲ್ಲದಿದ್ದರೆ ಇಂಥ ವಿಷಯದಿಂದ ಇಂಥ ಸುಖವನ್ನು ಹೊಂದಿದ್ದೇವೆ ಎಂದು ಜನರು ಅನ್ನುತ್ತಾರಲ್ವ ಈ ಭ್ರಮೆಯಂತೂ ಈ ಭ್ರಮೆ ಹೇಗೆ ಹುಟ್ಟಿತು ಅಂತೇಳಿ ನೀವು ಕೇಳ್ಬೋದು ಇಲ್ಲಿ ಒಂದು ರಹಸ್ಯವಿದೆ ವಿಷಯಗಳು ನಮಗೆ ದೊರೆತಾಗ ನಮಗೆ ಸುಖವಾಗುವುದಿಲ್ಲ ದುಃಖವೂ ಹೋಗ್ತದೆ ದುಃಖದ ನೀಗುವಿಕೆಯನ್ನು ಜನರು ಸುಖವೆನ್ನುತ್ತಾ ಇದ್ದಾರೆ ಅಷ್ಟೇ ಇಂತಿಂಥ ವಿಷಯವು ಬೇಕೆಂದು ಮನಸ್ಸು ತಕ ಪುಕ್ಕನ ಹಾರಾಡುತ್ತಿರ್ತದೆ ಅಷ್ಟೇ ಆ ಹುಯ್ದಾಟದಲ್ಲಿ ಅದಕ್ಕೆ ಬಹಳ ವ್ಯತ್ಯಯ ಆಗ್ತಾ ಇರ್ತದೆ ಇಂಥ ಸಂದರ್ಭದಲ್ಲಿ ವಿಷಯವು ಸಿಕ್ಕಿತ್ತಂದರೆ ದುಃಖವು ಹೋಗಿಬಿಡ್ತದೆ ಹೀಗೆ ದುಃಖವು ತೊಲಗಿದ್ದನ್ನೇ ಅನೇಕರು ಸುಖವೆಂದು ಕರೀತಾ ಇರ್ತಾರೆ ಅವರಿಗೆ ನಿಜವಾಗದ ಸುಖವೆಂದರೆ ಏನೆಂಬುದೇ ತಿಳಿಯದಿಲ್ಲ ಅಜೀರ್ಣವಾಗುವವರೆಗೂ ಆಹಾರವನ್ನು ತೆಗೆದುಕೊಂಡು ಹೊಟ್ಟೆ ನೋವು ಹೋಗುವುದಕ್ಕಾಗಿ ಔಷಧ ತೆಗೆದುಕೊಳ್ಳುತ್ತಿರುವವನಿಗೆ ಹಸಿದು ಉಂಡರೆ ಆಹಾರವು ಸವಿಯಾಗಿ ತೋರುವುದೆಂಬುದು ಹೇಗೆ ತಿಳಿಯದು ಹಗಲು ಇರುಳು ಬಿದ್ದಲ್ಲಿ ಬಿದ್ದಿದ್ದು ತುಕಡಿಕೆ ಹತ್ತದೆ ಇರುವುದಕ್ಕಾಗಿ ನಸವೇ ಉಂಟಾದ ಸೇವಿಸುತ್ತಿರುವ ಸೋಮಾರಿಗೆ ಚಟುವಟಿಕೆಯುಳ್ಳ ಜನರಿಗೆ ಜಾಗರಣೆಯಿಂದ ಲವಲವಿಕೆ ಉಂಟಾಗುವುದೆಂಬುದು ಹೇಗೆ ತಿಳಿಯದು ಎಂದೆಂದೂ ಅಕ್ಕಿಯ ಹಿಟ್ಟು ಬೆರೆತ ನೀರನ್ನೇ ಹಾಲೆಂದು ಕುಡಿಯುತ್ತಲಿದ್ದು ಒಂದು ದಿನ ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿಕೊಂಡು ಕುಡಿಯುವ ಸುಖಾಭಾಸಕ್ಕೆ ಮರಳಾಗುವವನಿಗೆ ನಿಜವಾದ ಹಾಲಿನಿಂದಾಗುವ ಉತ್ತಮ ಸುಖವು ಹೇಗೆ ತಿಳಿಯದು ಹಾಗೆ ವಿಷಯ ಪ್ರಾಪ್ತಿಯಿಂದ ದುಃಖವು ಹೋಗುವುದನ್ನೇ ಸುಖವೆಂದು ಮೋಹಿತರಾಗಿರುವವರಿಗೆ ನಿಜವಾದ ಸುಖವೆಂದರೇನೆಂಬುದು ತಿಳಿದಿರುವುದಿಲ್ಲ ವಿಷಯಗಳ ಬಯಕೆಯೇ ದುಃಖವು ಯಾವ ಬಯಕೆಯೂ ಪರಮಸುಖ ಇದು ಸಾಮಾನ್ಯರಿಗೆ ತಿಳಿದೇ ಇರುವುದಿಲ್ಲ ವಿಷಯಗಳಿಗೂ ಇಂದ್ರಿಯಗಳಿಗೂ ಸಂಬಂಧವಾಗದೇ ವಿಷಯ ಎಂಬುದು ಆಗುವಂತಿಲ್ಲ ಆದರೆ ವಿಷಯಕ್ಕಾಗಲಿ ಇಂದ್ರಿಯಕ್ಕಾಗಲಿ ಸ್ಥಿರತ್ವವೆಂಬುದೇ ಇಲ್ಲ ಮೊದಮೊದಲು ವಿಷಯ ಅನುಭವ ಅಮೃತದಂತೆ ಇರ್ತದೆ ಕೊನೆ ಕೊನೆಗೆ ವಿಷವಾಗ್ತದೆ ವಿಷಯಗಳ ಆಸೆ ಎಂಬುದು ವಿಷಯಗಳನ್ನು ಅನುಭವಿಸುವುದರಿಂದ ಹೋಗುವುದಿಲ್ಲ ನ ಜಾತು ಕಾಮಹ ಕಾಮಾನ ಉಪಭೋಗೇನ ಶಾಮ್ಯತಿ ಅಂತೇಳಿ ಮಹಾಭಾರತದಲ್ಲಿ ಹೇಳಿದ ಹಾಗೆ ಯಯಾತಿ ಪ್ರಕರಣದಲ್ಲಿ ವಿಷಯಗಳ ಆಸೆ ಎಂಬುದು ವಿಷಯಗಳನ್ನು ಅನುಭವಿಸುವುದರಿಂದ ಹೋಗುವುದಿಲ್ಲ ಉಪಭೋಗದಿಂದ ಅದು ಶಮನ ಹೊಂದುವುದಿಲ್ಲ ಕಾಮವು ಅಂಥೇಳಿ ಅನುಭವಿಸುವುದರಿಂದ ಉಪ್ಪು ನೀರು ಕುಡಿದವನು ನೀರಡಿಕೆಯಂತೂ ನೀರಡಿಕೆಯಂತೆಯೇ ತುಪ್ಪವನ್ನು ಸುರಿದ ಬೆಂಕಿಯ ಉರಿಯಂತೆಯೂ ಅದು ಹೆಚ್ಚುತ್ತಲೇ ಹೋಗ್ತದೆ ಉಪ್ಪು ನೀರನ್ನು ಕುಡಿದ್ರೆ ಬಾಯಾರಿಕೆ ಬೆಂಕಿಗೆ ತುಪ್ಪ ಹಾಕಿದರೆ ಬೆಂಕಿ ಕಮ್ಮಿ ಆಗ್ತದೆ ನಂದುತ್ತದೆ ಇನ್ನೂ ಹೆಚ್ಚಾಗ್ತದೆ ಅದೇ ರೀತಿ ಕಾಮವು ಕೂಡ ಅನುಭವಿಸಿದಷ್ಟು ಮತ್ತಷ್ಟು ಹೆಚ್ಚಾಗ್ತದೆ ವಿಷಯ ಅನುಭವ ಆದರೆ ಸಿಕ್ಕಿದ ಮೇಲೆ ಅವುಗಳಲ್ಲಿ ಯಾವ ಸಾರವೂ ಕಾಣುವುದಿಲ್ಲ ನಮಗೆ ಅಂದರೆ ಎಷ್ಟೋ ವಿಷಯಗಳು ನಮಗೆ ಸಿಕ್ಕುವವರೆಗೂ ಚಿತ್ತವನ್ನು ಆ ಕಡೆ ಇಳಿತಾಯಿರ್ತವೆ ಆದರೆ ಸಿಕ್ಕಿದ ಮೇಲೆ ಅವುಗಳಲ್ಲಿ ಯಾವ ಸಾರವೂ ಕಾಣುವುದಿಲ್ಲ ಕೆಲವು ವಿಷಯಗಳು ಮುಟ್ಟಿದರೆ ಮುನಿಯಂತೆ ಇಂದ್ರಿಯಗಳು ಸೋಂಕಿನ ಮಾತ್ರ ಮುದುರಿಕೊಳ್ತವೆ ಇನ್ನು ಕೆಲವು ತ್ರುಚಿಯ ಗಿಡದಂತೆ ತಿನಿಸನ್ನು ಎಬ್ಬಿಸ್ತವೆ ಅಂತೂ ವಿಷಯಗಳು ಸಿಕ್ಕುವುದು ಕಷ್ಟ ಸಿಕ್ಕಿದರೆ ಅವುಗಳಿಂದ ಸುಖವಾಗುವುದು ಸಂಶಯ ಆಭಾಸವಾಗಿರುವ ಸುಖವು ದೊರೆತರು ಅದು ಶಾಶ್ವತವಾಗಿರುವುದು ಅಸಾಧ್ಯ ಹೀಗೆ ನೋಡಿದರೆ ವಿಷಯಗಳಲ್ಲಿ ಪ್ರವರ್ತಿಸುವುದೇ ಸರಿಯಲ್ಲವೆಂಬುದು ನಮಗೆ ಪರಿಪರಿಯಿಂದ ಮನದಟ್ಟಾಗ್ತಾ ಇರ್ತದೆ ಇದರಂತೆಯೇ ವಿಷಯಗಳ ಸಂಬಂಧವಿಲ್ಲದಿರುವುದರಿಂದ ಪರಮಸುಖಂಟೆಂಬುದು ನಮಗೆ ಬಗೆ ಬಗೆಯಾಗಿ ವಿಷಯಗಳನ್ನು ಹೆಚ್ಚೆಚ್ಚಾಗಿ ರಾಶಿ ಹಾಕಿಕೊಂಡಿರುವವರು ಒಬ್ಬರ ಮೇಲೊಬ್ಬರು ರೀಗಿ ಬೀಳ್ತಾ ಇರ್ತಾರೆ ಒಬ್ಬರಿಗೊಬ್ಬರು ಅಂಜುತ್ತಾರೆ ಹೆದರ್ತಾರೆ ಒಬ್ಬರಲ್ಲೊಬ್ಬರು ಸಂಶಯ ಉಳ್ಳವರಾಗಿರ್ತಾರೆ ಒಬ್ಬರದೊಬ್ಬರು ಅಸೂಯ ಉಳ್ಳವರಾಗಿರ್ತಾರೆ ಅವರು ಸುಮ್ಮ ಸುಮ್ಮನೆ ಯೋಚನೆಯನ್ನು ಇರ್ತಾರೆ ಸುಮ್ಮ ಚಿಂತೆಗಳನ್ನು ಮುಳುಗಿರ್ತಾರೆ ಕ್ಷಣಕ್ಕೆ ಚಿತ್ತ ಕ್ಷಣಕ್ಕೆ ಪಿತ್ತ ಅಂತೇಳಿ ಹೀಗೆ ಮಾರ್ಪಡ್ತಾ ಇರ್ತಾರೆ ಯಾರಲ್ಲಿ ವಿಷಯವಿಲ್ಲವೋ ಅಥವಾ ವಿಷಯಾಸಕ್ತಿ ಇರುವುದಿಲ್ಲವೋ ಅವರಿಗೆ ನನ್ನದು ಎಂಬ ಹಕ್ಕುದಾರಿಕೆಯನ್ನು ಸ್ಥಿರಪಡಿಸಿಕೊಳ್ಳಬೇಕಾದದ್ದು ಇರುವುದಿಲ್ಲ ಮತ್ತೊಬ್ಬರಿಗೆ ತಕ್ಕ ದಂಡನೆಯನ್ನು ಮಾಡಬೇಕೆಂಬ ರಚ್ಚು ಇರುವುದಿಲ್ಲ ಮತ್ತೊಬ್ಬರಿಗೆ ಮತ್ತೊಬ್ಬರು ಅಂಥವರು ಇಂಥವರು ಎಂಬ ಅವರ ದುರ್ಗುಣಗಳನ್ನು ಎತ್ತೆಣಿಸಿ ಅಸೂವೆ ಪಡಬೇಕಾದದ್ದು ಇರುವುದಿಲ್ಲ ನಿಜವಾಗಿ ವಿಷಯದಲ್ಲಿ ವಿರಕ್ತರಾಗಿರುವವರು ತಮಗೆ ಕೇಳನ್ನು ಬಯಸುವವರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಎಲ್ಲರಲ್ಲಿಯೂ ಹಿತಬುದ್ಧಿಯನ್ನು ಶಾಂತರಾಗಿ ವರ್ತಿಸ್ತಾರೆ ಅವರ ಮನಸ್ಸಿನ ಸಮಾಧಾನವು ಎಂದಿಗೂ ಹೋಗುವುದಿಲ್ಲ ವಿಷಯಗಳೇ ಇಲ್ಲದಿದ್ದರೆ ಮನಸ್ಸಿಗೆ ಸಂತೋಷವಾಗುವುದು ಹೇಗೆ ಊಟ ಉಪಚಾರಗಳು ಇಷ್ಟಾದರೂ ಬೇಡವೆ ಎಂದು ಕೆಲವರೆಂತಾರೆ ಆದರೆ ಮನುಷ್ಯನ ಹೊಟ್ಟೆಯು ಎಷ್ಟುದ್ದ ಎಷ್ಟಗಲ ಎಷ್ಟಾಳ ಇರುವುದು ಇವನಿಗೆ ಬೇಕಾದ ವಸ್ತ್ರಗಳ ಅಳತೆಯಲ್ಲ ಎಷ್ಟು ಮೊಳವಾದೀತು ಇವನು ಮಲಗುವುದಕ್ಕೆಲ್ಲ ಎಷ್ಟಗಲದ ಆಸೆ ಬೇಕಾದೀತು ವಾಸಕ್ಕೆ ಎಷ್ಟು ವಿಸ್ತೀರ್ಣವಾದ ಮನೆ ಬೇಕಾದೀತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿರೆಂದು ವಿಷಯಗಳು ಬೇಡವೇ ಎನ್ನುವರನ್ನು ಕೇಳಬೇಕು ನಿಜವಾಗಿ ನೋಡಿದರೆ ಮನುಷ್ಯನಿಗೆ ಬೇಕಾಗಿಡುವ ತೀರ ಸ್ವಲ್ಪವೇ ಅವನ ಆಸೆ ಮಾತ್ರ ಮೂರು ಲೋಕವು ಹಿಡಿಸದಷ್ಟಿದೆ ಮೂರುವರೆ ಮೊಳದ ದೇಹಕ್ಕಾಗಿ ಅವನು ಒಂದೆರಡು ಚದರ ಮೈಲಿ ಅಗಲಕ್ಕೂ ಹತ್ತೆಂಟು ಅಂತಸ್ತುಗಳ ಉಪರಿಗಳಾಗಬೇಕು ಎನ್ನುವ ಎಂತಾನೆ ತಾನು ಹೊದೆಯುವ ಬಟ್ಟೆಗಾಗಿ ಜವಳಿ ಅಂಗಡಿಗಳಲ್ಲಿ ಸಾವಿರಾರು ರೂಪಾಯಿಗಳ ಬೆಲೆಯುಳ್ಳ ರೇಷ್ಮೆ ಅಥವಾ ಉಣ್ಣೆಯ ವಸ್ತುಗಳನ್ನು ಜರತಾರಿ ಉಡುಪುಗಳನ್ನು ಸಾಲವಾಗಿ ತರ್ತಾನೆ ಊಟಕ್ಕಿಂತ ನೂರಾರು ಖಂಡುಗುದಾದ ದವಸವನ್ನು ಹಗೆಯಿನಲ್ಲಿ ತುಂಬ ತುಂಬಿಡಲು ಎಳೆಸ್ತಾನೆ ಯಾವುದರಲ್ಲಿ ಸ್ಟಾಕ್ ಇಡಲಿಕ್ಕೆ ವಿಷಯದ ಆಸೆಯು ಇನ್ನೂ ಮುಂದಕ್ಕೆ ಹೊರಟಂತೂ ಅದಕ್ಕೆ ಅಂತ್ಯವೇ ಇರುವುದಿಲ್ಲ ಆದರೆ ಬೇಕಿಂದ ಮಾತ್ರದಿಂದ ಬಯಸಿದ ವಸ್ತುಗಳನ್ನು ಒಪ್ಪಿಸುವ ಕಾಮಧೇಯನ್ನು ಕಲ್ಪವೃಕ್ಷ ನಂದನವನ್ನು ಮುಂತಾದ ವೈಭವಗಳಿರುವ ಇಂದ್ರಾದಿಗಳಿಗಾದರೂ ಭೋಗದಿಂದ ತೃಪ್ತಿಯಾಗಿರುವುದೇ ಇಂದ್ರಾದಿಗಳಿಗೂ ಒದಗಿರುವ ಕಷ್ಟ ಪರಂಪರೆಯನ್ನ ಪುರಾಣಗಳಿಂದ ಕೇಳಿರುವವರು ವಿಷಯಗಳಿಗೆ ಎಷ್ಟು ಬೆಲೆ ಕೊಡಬಹುದು ಇದೆಲ್ಲ ಮಿತಿಮೀರಿದ ವಿಷಯ ಸಂಗ್ರಹದಿಂದ ಆಸೆಯು ಮುಂದುವರಿಯುವುದರಿಂದ ಆಗುವ ಅನರ್ಥವನ್ನು ಕುರಿತ ಮಾತಾಯಿತು ಆದರೆ ವಿಷಯಗಳು ಒಂದಿಷ್ಟೂ ಇಲ್ಲದೆ ಆನಂದ ಉಂಟಾಗುವುದೇ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರವನ್ನು ಹೇಳಿದಂತೆ ಆಗಿಲ್ಲ ಇದಕ್ಕೆ ತನಿ ನಿದ್ರೆಯ ಅನುಭವವನ್ನು ಸಾಕ್ಷಿಯಾಗಿ ಕೊಡಬೇಕಾಗುವುದು ತನಿ ನಿದ್ರೆ ಅಂದರೆ ಗಾಢ ನಿದ್ರೆ ಸುಷುಪ್ತಿ ಇದಕ್ಕೆ ಈ ನಿದ್ರೆಯ ಸುಖವನ್ನು ಬಯಸದ ಪ್ರಾಣಿ ಯಾವುದಾದರೂ ಉಂಟೆ ಇಲ್ಲ ಆದರೂ ಆ ಸುಖವು ಯಾವುದೊಂದು ಅಬ್ ವಿಷಯವನ್ನು ಅಪೇಕ್ಷಿಸುವುದಿಲ್ಲವಲ್ಲ ದೇವರು ಅದನ್ನು ಎಷ್ಟು ಅಗ್ಗವಾಗಿ ಮಾಡಿರ್ತಾನೆ ಅದಕ್ಕೆ ಯಾವ ಸಾಮಗ್ರಿ ಬೇಕು ಎಷ್ಟು ಐಶ್ವರ್ಯವಿರಬೇಕು ಒಂದೂ ಬೇಕಿಲ್ಲ ಇಷ್ಟೇ ಅಲ್ಲ ಎರಡನೇದೇನಾದರೂ ಇದ್ದರೆ ನಿದ್ರಾ ಸುಖವೇ ದಕ್ಕುವ ಹಾಗಿಲ್ಲ ಅದಕ್ಕೆ ಪ್ರತಿಬಂಧಕವಾಗಿರುವ ಮನಃಶಾಂತಿಯನ್ನು ಕಳೆಯುವ ದುರ್ವ್ಯಾಪಾರ ಒಂದು ಇಲ್ಲದಿದ್ದರೆ ತಾರತಮ್ಯವನ್ನು ಮಾಡದೆ ಯಾರಿಗಾದರೂ ಒಂದೇ ಸಮನಾಗಿ ಅದು ದೊರಕಿಬಿಡ್ತದೆ ಆದ್ದರಿಂದ ನಿಜವಾದ ತೃಪ್ತಿಯ ಮರ್ಮವ ಏನಾಯಿತು ಆ ಮರ್ಮವು ಯಾರಿಗೆ ಮಾತ್ರ ಗೊತ್ತಿರುವುದು ಯಾರು ಈ ಲೋಕ ಮತ್ತು ಪರಲೋಕದ ಸೌಖ್ಯಗಳ ಬೆಲೆಯನ್ನು ನಿರ್ಣಯಿಸಿಕೊಂಡಿರ್ತಾರೋ ಆ ವೈರಾಗ್ಯ ಚಕ್ರವರ್ತಿಗಳಿಗೆ ಮಾತ್ರ ನಿತ್ಯ ತೃಪ್ತಿಯ ಸವಿಯು ಗೊತ್ತಿರ್ತದೆ ಅವರು ಮಾತ್ರ ತಮ್ಮೊಳಗಿರುವ ನಿತ್ಯಾನ ಕಂಡುಕೊಂಡು ನಿತ್ಯ ತೃಪ್ತರಾಗಿರಬಲ್ಲರು ಅಂಥೇಳಿ ತೃಪ್ತಿಯ ಮರ್ಮವನ್ನು ಇಲ್ಲಿ ಸ್ವಾಮೀಜಿಗಳು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ಆರನೇ ಅಧ್ಯಾಯ ಶಾಂತಿದಾಯಕವಾದ ಜ್ಞಾನ निो नि चेतनश्चेतनाको बहूनादा काम तमत्मस्थ ये नश्यति धीरास्तेषा शातिशाश्वती नेतरेशा कठोपनिषत्न एरू एर हदिमूर् मंत्र निदूतलेला अनित्या निेतन ಚೇತನಾಂ ಚೇತನಗಳ ಚೇತನನಾಗಿ ಅನಿತ್ಯವಾದ ಭೂತಗಳಲ್ಲೆಲ್ಲ ನಿತ್ಯನಾಗಿ ಚೇತನವಂತರುಗಳಲ್ಲೆಲ್ಲ ಆ ಚೇತನ ಶಕ್ತಿಯಾಗಿ ಏಕೋ ಬಹೂನಾಂ ಯೋ ವಿಧಾತಿ ಕಾಮಂ ಅನೇಕ ಜೀವರುಗಳ ಕಾಮಗಳನ್ನು ಯಾವನೊಬ್ಬನೇ ಈಡೇರಿಸಿ ಇರ್ತಾನೋ ತಮ ಆತ್ಮಸ್ಥಂ ತಮ ಆತ್ಮಸ್ಥಂ ಯೇ ಅನುಪಶ್ಯಂತ ಧೀರ ಆ ಪರಮಾತ್ಮನನ್ನು ಆ ಆತ್ಮನಲ್ಲಿರತಕ್ಕಂಥವನನ್ನು ಪರಮಾತ್ಮನನ್ನು ಯೇ ಅನುಪಶ್ಯಂತ ಧೀರಾ ಯಾರು ಕಾಣ್ತಾರೋ ತಮ್ಮಲ್ಲಿ ತಮ್ಮ ಆತ್ಮಸ್ಥಂ ಅನುಪಶ್ಯಂತಿ ಆ ಪರಮಾತ್ಮನನ್ನು ತಮ್ಮಲ್ಲಿಯೇ ಇರುವನೆಂದು ಯಾರು ಅನುಪಶ್ಯಂತ ಉಪದೇಶದಿಂದ ಕಂಡುಕೊಳ್ಳುತ್ತಾರೋ ಆ ಜ್ಞಾನಿಗಳಿಗೆ ತೇಷಾಂ ಶಾಂತಿ ಶಾಶ್ವತಿ ಇತರೇ ಶಾ ಅಂಥವರಿಗೆ ಆ ಜ್ಞಾನಿಗಳಿಗೇ ಶಾಂತಿಯು ಶಾಶ್ವತವಾಗಿ ದೊರಕ್ತದೆ ಹೊರತು ಮಿಕ್ಕವರಿಗೆ ಅಲ್ಲ ಮಿಕ್ಕವರಿಗೆ ಇಲ್ಲ ಅಂಥೇಳಿ ಈ ಕಠೋಪನಿಷತ್ತಿನ ಮಂತ್ರ ಹೇಳ್ತದೆ ಅಂದರೆ ಅನಿತ್ಯವಾದ ಭೂತಗಳಲ್ಲೆಲ್ಲ ನಿತ್ಯನಾಗಿ ಜೀವರುಗಳಲ್ಲಿನ ಆ ಚೇತನ ಶಕ್ತಿಯಾಗಿ ಒಬ್ಬನೇ ಇದ್ದು ಅನೇಕರ ಎಲ್ಲರ ಕಾಮನೆಗಳನ್ನು ತೀರಿಸುವವನಾಗಿ ಈಡೇರಿಸುವವನಾಗಿ ಇರತಕ್ಕಂತಹ ಆ ಪರಮಾತ್ಮನನ್ನು ತಮ್ಮಲ್ಲಿಯೇ ಇರುವವ ಅಂಥೇಳಿ ಯಾರು ಉಪದೇಶದಿಂದ ಕಂಡುಕೊಳ್ತಾರೋ ಅಂತಹ ಧೀರರಿಗೆ ಜ್ಞಾನಿಗಳಿಗೆ ಮಾತ್ರ ಶಾಂತಿಯು ಶಾಶ್ವತವಾಗಿ ದೊರಕುತ್ತದೆ ಹೊರತು ಈ ಥರದಿಗಲ್ಲ ಅಂತೇಳಿದ್ರರ್ಥ ಆ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅಂದರೆ ಈ ಈ ಲೋಕದಲ್ಲಾಗಲಿ ಆ ಪರಲೋಕದಲ್ಲಾಗಲಿ ಕರ್ಮ ಫಲವನ್ನು ಅನುಭವಿಸಬೇಕೆಂಬ ಆಸೆಯೇ ಇಲ್ಲದವರು ಯಾವ ಕೆಲಸವನ್ನಾದರೂ ಏತಕ್ಕೆ ಮಾಡ್ಯಾರು ಎಲ್ಲ ಭೋಗಗಳ ಆಸೆಯನ್ನು ಬಿಡುವುದೆಂಬುದು ಸಾಧ್ಯವೇ ಇದೇ ಕೋ ಸಂಗತವಾಗಿ ತೋರುವುದಿಲ್ಲವಲ್ಲ ಎಂದು ಕೆಲವರಿಗೆ ಶಂಕೆ ಉಂಟಾಗಬಹುದು ಇದಕ್ಕೇನು ಸಮಾಧಾನವೆಂಬುದನ್ನು ಈಗ ವಿವರಿಸುತ್ತೇನೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಲೋಕದಲ್ಲಿ ಯಾವುದಾದ್ರೂ ಕರ್ಮದ ಫಲವನ್ನು ಅನುಭವಿಸಬೇಕೆಂದು ಜನರ ಹವಣಿಸುವುದು ಏತಕ್ಕೆ ಅದರಿಂದ ಆಗುವ ಸುಖಕ್ಕೆ ಎಂಬ ಉತ್ತರವು ಸರಿಯಾಗುವುದಿಲ್ಲ ಯಾಕಂದರೆ ವಿಷಯಗಳಿಗೆ ಸುಖವನ್ನು ಕೊಡುವ ಶಕ್ತಿ ಇದೆ ಎಂಬುದಕ್ಕೆ ಯಾವ ಪ್ರಮಾಣವೂ ಇಲ್ಲ ಇದನ್ನು ಹಿಂದೆ ವಿವರಿಸಿರುತ್ತದೆ ಕರ್ಮದಲ್ಲಿ ಕೈಯ್ಯಾಕುವುದಕ್ಕೆ ಮೊದಲು ಮನುಷ್ಯನ ಮನಸ್ಸಿನ ಸ್ಥಿತಿ ಹೇಗಿರುವುದು ವಿಮರ್ಶಿಸಿದರೆ ಮನುಷ್ಯನಿಗೆ ಬೇಸರಿಕೆಯಾಗುವಾಗ ಮನುಷ್ಯನು ವಿನೋದುಗಳಿಗೆ ಹಾತೊರೆಯುವ ಹಸಿವಾಗಿರುವಾಗ ಊಟ ಕಂಬರಿಸ್ತಾನೆ ನಾಲಿಗೆಯು ಸವಿಯನ್ನು ನೆನೆಸಿಕೊಂಡಾಗ ಅದರ ಸೆಳೆತಕ್ಕೆ ಕಟ್ಟುಬಿಡ್ತಾನೆ ಅಂತೂ ಮನಸ್ಸು ನಿಲುಗಡೆ ಇಲ್ಲದೆ ತೌಕಿಸುತ್ತಿರುವಾಗ ಅದನ್ನು ಮಾಡೋಣ ಇದನ್ನು ಮಾಡೋಣ ಎನ್ನುತ್ತಾನೆ ಆದ್ದರಿಂದ ಮನುಷ್ಯನಿಗೆ ಬೇಕಾದ್ದೇನು ಶಾಂತಿ ಅದಕ್ಕಾಗಿ ಬೇರೆ ಬೇರೆ ಕರ್ಮಗಳನ್ನು ಹುಡುಕಿಕೊಂಡು ಹೋಗಿ ಅವುಗಳ ಫಲವನ್ನು ಅನುಭವಿಸಿದರೆ ತನಗೆ ಶಾಂತಿ ಉಂಟಾಗುವುದು ಅಂತೇಳಿ ಭಾವಿಸ್ತಾನೆ ಈ ಭಾವನೆಯು ತಪ್ಪೆಂದು ವಿಸ್ತರಿಸಿ ತಿಳಿಸಬೇಕಾದದ್ದೇ ಇಲ್ಲ ಮನುಷ್ಯನು ಒಂದು ಕೆಲಸದ ಫಲವನ್ನು ಅನುಭವಿಸಿ ಆಯಿತೋ ಇಲ್ಲವೋ ಮತ್ತೊಂದು ಕರ್ಮದ ಫಲಕ್ಕೆ ಅವನ ಮನಸ್ಸು ಜೋಲು ಬೀಳುವುದೇ ಅವನಿಗೆ ನಿಲುಗಡೆಯಾದ ಶಾಂತಿ ಇಲ್ಲವೆಂಬುದಕ್ಕೆ ಸಾಕ್ಷಿಯಾಗಿದೆ ಶಾಶ್ವತವಾದ ಶಾಂತಿ ಇಲ್ಲ ಅಂಥೇಳಿ ಈಗ ಮನುಷ್ಯನ ಶಾಂತಿಗಾಗಿ ಕೆಲಸವನ್ನು ಮಾಡುತ್ತಿರುವುದರಿಂದಲೂ ಯಾವ ಕೆಲಸವನ್ನು ಮಾಡಿದರೂ ಅವನಿಗೆ ನಿಜವಾದ ಶಾಂತಿ ದೊರಕುವುದಂತಿಲ್ಲ ಆದ್ದರಿಂದಲೂ ಯಾವ ಭೋಗದಿಂದಲೂ ಶಾಂತಿಯು ದೊರಕುವುದಿಲ್ಲವೆಂದು ತಿಳಿದ ಕೂಡಲೇ ಅವನು ಎಲ್ಲ ಭೋಗಗಳನ್ನು ಬಿಟ್ಟು ನಮಗೆ ಕೆಲವು ಆಸೆಗಳನ್ನು ಬಿಡುವುದು ತೀರ ಕಷ್ಟವಾಗಿದೆ ನಿಜ ಆದರೂ ಮತ್ತೆ ಕೆಲವರು ಅವನ್ನು ಪೂರ್ಣವಾಗಿ ಬಿಟ್ಟು ಅವುಗಳ ಯೋಚನೆಯನ್ನೇ ಇಟ್ಟುಕೊಳ್ಳದೆ ಇರುವುದು ನಮ್ಮ ಕಣ್ಣ ಮುಂದೇ ಇರುತ್ತದೆ ಇದರಂತೆ ವಿಷಯಗಳಿಗೆ ಸುಖವನ್ನು ಕೊಡುವ ಶಕ್ತಿ ಇದೆ ಎಂದು ಆ ಸುಖದಿಂದ ಶಾಂತಿ ಉಂಟೆಂದು ನಂಬಿರುವವರಿಗೆ ವಿಷಯದ ಆಸೆಯನ್ನು ಬಿಡುವುದು ಕಡು ಕಷ್ಟವಾಗಿರಬಹುದು ಆದರೂ ಅವುಗಳಲ್ಲಿ ಯಾವ ಸುಖವೂ ಇಲ್ಲವೆಂತಲೂ ಯಾವ ಶಾಂತಿಯೂ ಇಲ್ಲವೆಂತಲೂ ಯಾರು ನಿರ್ಣಯಿಸಿಕೊಂಡಿರ್ತಾರೋ ಅಂತಹ ವಿವೇಕಿಗಳು ವಿಷಯವನ್ನು ಎಂದೆಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ ಇಂಥ ನಿರ್ಣಯ ಜ್ಞಾನ ಉಂಟಾಗುವುದು ಹೇಗೆ ನೋಡಿ ಸಾಧನೆಗೆ ಬಹಳ ಉತ್ತಮವಾದ ಹಾದಿಯನ್ನು ತೋರಿಕೊಡ್ತಾ ಇದ್ದಾರೆ ಸದ್ಗುರುಗಳಾದ ಶ್ರೀ ಶ್ರೀ ಸಚ್ಚಿದಾರ ಸರಸ್ವತಿ ಸ್ವಾಮೀಜಿಗಳವರು ಈ ಪ್ರಶ್ನೆಗೆ ಹಲವು ಉತ್ತರಗಳು ಉಂಟು ಈ ನಿರ್ಣಯ ಜ್ಞಾನ ಹೇಗೆ ಉಂಟಾಗ್ತದೆ ವಿಷಯಗಳನ್ನು ಮತ್ತೆ ಮತ್ತೆ ಅನುಭವಿಸಿ ಬೇಸರಾಗಿ ತಾನೇ ಜ್ಞಾನದಲ್ಲಿ ಮನಸ್ಸು ಹಾಕುತ್ತಾನೆ ಎಂದು ಕೆಲವರ ಮತ ರಾಮಕೃಷ್ಣ ಪರಮಾದರು ಹೀಗೆ ಹೇಳ್ತಾರೆ ವೈರಾಗ್ಯವು ತಾನೇ ಬರಬೇಕು ವಿಷಯಗಳನ್ನು ಅನುಭವಿಸಿ ಅದರಲ್ಲಿ ಜಿಗುಪ್ಸೆ ಬರಬೇಕು ವೈರಾಗ್ಯ ಬರಬೇಕು ಸಹಜವಾಗಿ ಹೊರತು ಬಲವಂತದಿಂದ ಬಲವಂತದಿಂದ ಮಾಡಿದರೆ ಮತ್ತೊಮ್ಮೆ ಪುನಃ ಅದು ಬೇಕು ಅಂತಾಗಬಹುದು ವಿಷಯಗಳು ವಿಷಯಗಳನ್ನು ಅನುಭವಿಸಿ ಅನುಭವಿಸಿ ಕೊನೆಗೆ ವೈರಾಗ್ಯ ಬರಬೇಕು ಅಂಥೇಳಿ ಕೆಲವರ ಮತ ವಿಷಯಗಳ ಸುಖವು ದೊರೆತ ಮೇಲೆ ಅವುಗಳನ್ನು ಅನುಭವಿಸಿ ಅದಕ್ಕಿಂತಲೂ ಹೆಚ್ಚಿನ ಸುಖವು ಬೇಕು ಎಂದು ಯಾರಿಗನ್ನಿಸುವುದು ಅಂಥವರು ಜ್ಞಾನದಲ್ಲಿ ಮನಸ್ಸು ಹಾಕ್ತಾರೆ ಅಂಥೇಳಿ ಕೆಲವರ ಮತ ಕೆಲವು ವಿಷಯ ಸುಖವನ್ನು ಅನುಭವಿಸಿದವರು ಮತ್ತು ಇನ್ನಷ್ಟು ಇದರಲ್ಲಿ ಏನು ನನಗೆ ಆನಂದವಾಗಲಿಲ್ಲ ಇನ್ನಷ್ಟು ಹೆಚ್ಚಿನ ವಿಷಯ ಸುಖ ಬೇಕು ಅಂಥೇಳಿ ಯಾರಿಗೆ ಅನ್ನಿಸ್ತದೆ ಅಂಥವರು ಜ್ಞಾನದಲ್ಲಿ ಮನಸ್ಸು ಹಾಕ್ತಾರೆ ಅದರಿಂದ ಸುಖ ಸಿಗಬಹುದು ಅಂತೇಳಿ ಆ ರೀತಿ ಕೂಡ ಒಂದು ಇದೆ ಈ ವಿಷಯ ಸುಖಕ್ಕಿಂತ ಆ ವಿಷಯ ಸುಖ ಯಾವುದು ತತ್ವಜ್ಞಾನ ವಿಷಯ ಅದರಲ್ಲಿ ಸುಖ ಅದು ವಾಸನ ಅದು ವಿಷ ಶಾಸ್ತ್ರವಾಸನ ಅಂತೇಳಿ ಹೇಳ್ತಾರೆ ಅದಕ್ಕೆ ವಾಸನೆ ಬೇರೆ ಕರ್ಮವಾಸನೆಗಳಲ್ಲಿ ಒಂದು ಶಾಸ್ತ್ರವಾಸನ ಅಥವಾ ಸತ್ವಬಂಧ ಅಂತ ಹೇಳ್ತಾರೆ ಸಾತ್ವಿಕ ಬಂಧ ಅದು ಕೂಡ ಇದೆ ಆದರೆ ಉಳಿದ ಬಂಧನಗಳಿಂದ ಅದು ಆ ಬಂಧನ ಒಳ್ಳೆಯದು ಆದರೂ ಕೊನೆಗೆ ಅದನ್ನು ಮೀರಬೇಕಾಗ್ತದೆ ಶಾಸ್ತ್ರವಾಸನೆ ಶಾಸ್ತ್ರಗಳನ್ನು ತಿಳಿದುಕೊಳ್ಳೋದಕ್ಕಂಥ ಆಸಕ್ತಿ ಯಾವುದಿದೆ ಅದು ಕೂಡ ಒಂದು ವಾಸನೆ ಅಂತೇಳಿ ಹೇಳ್ತಾರೆ ಹಾಗೆ ಅದು ಒಂದು ಮತ ಕೆಲವರಿಗೆ ಏನು ಮತ್ತೆ ಮತ್ತೆ ಅನುಭವಿಸಿ ತಾನೇ ವೈರಾಗಿ ಬರಬೇಕು ಅಂತೇಳಿ ಇನ್ ಒಂದು ಮತ ವಿಷಯಗಳ ಸುಖ ದೊರೆತ ಅದರಿಂದ ಹೆಚ್ಚಿನದು ಯಾವುದ್ರಲ್ಲಿದೆ ಅಂತೇಳಿ ಹುಡುಕ್ತಾ ಅದ್ರದ್ದು ಜ್ಞಾನದಲ್ಲಿದೆ ಅಂತೇಳಿ ಮನಸ್ಸು ಆಗ್ತಾರೆ ಅದು ಮತ್ತೆ ಕೆಲವರ ಮತ ಅದಕ್ಕಾಗಿ ಜ್ಞಾನವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಎರಡು ಪಕ್ಷಗಳು ಸರಿಯಲ್ಲ ಯಾಕೆಂದರೆ ಮೊದಲನೇದಾಗಿ ವಿಷಯಗಳ ಭೋಗದಲ್ಲಿ ಮುಳುಗಿರುವವರಿಗೆ ಬೇಸರ ಹುಟ್ಟು ಸಂಭವವೇ ಇಲ್ಲ ನಮ್ಮಗಳಿಗೆ ವಿಷವು ಅಪಾಯಕರವೆಂದು ತಿಳಿದಿದ್ದರೂ ವಿಷದಲ್ಲಿಯೇ ಇದ್ದುಕೊಂಡು ಜೀವಿಸುವ ಹುಳುಗಳಿಗೆ ಅದೇ ಬದುಕಿರುವುದಕ್ಕೆ ಸಾಧನವಾಗಿರುವಂತೆ ವಿಷಯಿಗಳಿಗೆ ವಿಷಯ ಭೋಗವೇ ಜೀವನ ಸಾಧನ ನೀರಿನಿಂದ ಹೊರತೆಗೆದ ಕೂಡಲೇ ಮೀನುಗಳು ಒದ್ದಾಡಿಕೊಂಡು ಸಾಯುವಂತೆ ವಿಷಯಿಗಳು ವಿಷಯ ತಪ್ಪಿದ ಕೂಡಲೇ ಎಚ್ಚಳಪಡಿಸ್ತಾರೆ ವಿಷಯಗಳು ದೊರಕುವುದೇ ಕಷ್ಟ ಅವು ದೊರಕಿದರೂ ಅವುಗಳಿಂದ ನಮಗೆ ಸುಖವೂ ದೊರಕುವುದು ಎಂಬುದೂ ಅಸಂಭವ ಇದನ್ನು ಹಿಂದೆ ವಿವರಿಸಿ ತಿಳಿಸಿದ್ದಾಗಿದೆ ಎಷ್ಟೋ ವಿಷಯಗಳನ್ನು ಬೇಕೆಂದು ನಾವು ಹಿಂದೆ ಹಂಬಲಿಸಿದ್ದೇವಲ್ಲ ಅವೆಲ್ಲ ನಮಗೆ ದೊರಕಿದ್ದೇವೇನು ಇಲ್ಲ ಆದರೂ ವಿಷಯಗಳು ಈ ವಿವೇಕವನ್ನು ಪಡೆಯುವುದಿಲ್ಲ ಇಷ್ಟು ದಿನ ಶ್ರಮಪಟ್ಟರೂ ದೊರೆಯದಿರುವ ಕೆಲವು ವಿಷಯಗಳು ಇನ್ನು ಮುಂದೆ ಎಂದಾದರೊಂದು ದಿನ ಏತಕ್ಕೆ ದೊರೆಯಬಾರದು ಅವರ ದುರಾಶೆಯು ಅವರನ್ನು ತವಕಪಡಿಸ್ತಾ ಇರ್ತದೆ ಆದ್ದರಿಂದಲೂ ಅವರು ವಿಷಯಗಳ ಸಂಪಾದನೆಗೂ ಅವುಗಳ ಫಲದ ಭೋಗಕ್ಕೂ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತಾರೆ ಇದಲ್ಲದೆ ಭೋಗವು ಸ್ಥಿರವಾಗಿರುವ ಸಂಭವವಿಲ್ಲ ಇದನ್ನು ಈ ಆಗಲೇ ವಿವರಿಸಿ ಹೇಳಿದ್ದಾಗಿದೆ ವಿಷಯಿಗಳಿಗೆ ಈ ಅಸ್ಥಿರತ್ವವು ಸ್ವಾಭಾವಿಕವಾಗಿ ಕಾಣುವುದಿಲ್ಲ ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿ ವಿಷಯಗಳನ್ನು ಸಂಪಾದಿಸಿಕೊಳ್ಳಬೇಕು ಈ ಸಲ ಅವನ್ನು ಆದಷ್ಟು ಮಟ್ಟಿಗೂ ದೀರ್ಘಕಾಲದವರೆಗೂ ಭೋಗಿಸಬೇಕು ಎಂದೇ ಅವರು ಆಲೋಚಿಸಿಕೊಳ್ತಾರೆ ವಿಷಯಗಳಿಂದ ಸುಖವನ್ನು ದೊರೆ ಮಳದಲ್ಲಿ ಎಣ್ಣೆಯನ್ನು ಹಿಂಡಿಕೊಳ್ಳುವಷ್ಟೇ ಸುಲಭವಾಗಿರ್ತದೆ ಮರಳಿನಿಂದ ಎಂಬುದನ್ನು ನಾವು ಆಗಲೇ ವಿವರಿಸ್ತೇವೆ ತಿಳಿಸಿರ್ತೇವೆ ಆದರೆ ಇದು ವಿಷಯಗಳಿಗೆ ಮನವರಿಕೆ ಆಗಿರುವುದಿಲ್ಲ ವಿಷಯಗಳಿಂದ ಸುಖವು ದೊರಕುವುದಿಂದ ಅವರ ನಿರ್ಧಾರವಾಗಿ ಬಿಟ್ಟಿರ್ತದೆ ಹೀಗಿರುವಾಗ ವಿಷಯ ಭೋಗವನ್ನು ಎಷ್ಟು ಸಲ ಮಾಡಿದರೆ ತಾನೇ ಅವರಿಗೆ ಬೇಸರವಾದೀತು ಎಂದಿಗೂ ಆಗದು ಆದ್ದರಿಂದ ಮೊದಲನೆಯ ಪಕ್ಷವೂ ಸರಿಯಲ್ಲ ಏನು ವಿಷಯಗಳನ್ನು ಅನುಭವಿಸಿ ಅನುಭವಿಸಿ ಬೇಸರ ಆದಾಗ ಈ ಜ್ಞಾನ ಬೇಕು ವೈರಾಗಬೇಕು ಅಂತ ಆಗ್ತದೆ ಎನ್ನತಕ್ಕಂತಹ ಪಕ್ಷವು ಸರಿಯಲ್ಲ ಇನ್ನು ಎರಡನೆಯ ಪಕ್ಷವು ಅದೇ ಕಾರಣದಿಂದ ಯುಕ್ತವಲ್ಲವೆಂದು ಹೇಳಬಹುದು ಯಾಕೆಂದರೆ ವಿಷಯ ಸುಖವು ದೊರೆತರೆ ಆ ಸುಖವು ಸಾಕೆನಿಸುವುದು ತೀರ ಅಸಂಭವ ಅದಕ್ಕಿಂತ ಹೆಚ್ಚಿನ ಸುಖವೊಂದು ಇದೆ ಎಂದು ಯಾವ ಶಾಸ್ತ್ರವು ಸಾರಿದರೆ ತಾನೇ ವಿಷಯಿಗಳು ಎದುರಿಗಿರುವ ಸುಖವನ್ನು ಬಿಟ್ಟು ಪರೋಕ್ಷವಾದ ಇನ್ನೊಂದು ಸುಖಕ್ಕೆ ಕೈ ನೀಡ್ತಾರೆ ವಿಷಯಗಳನ್ನು ಬಿಟ್ಟ ಸಾಧುಗಳು ಅವರೆದುರಿಗೆ ಕಾಣಬಹುದು ಆದರೆ ಆ ಸಾಧುಗಳೆಂಬುವರು ಸುಖದ ಸವಿಯನ್ನು ಅರಿಯದ ಕಾಡು ಜನರೆಂದೇ ವಿಷಯಗಳು ಬಗೆಯವರಿ ಹೊರತು ಅವರನ್ನು ಕಂಡ ಮಾತ್ರ ವಿಷಯ ಸುಖಕ್ಕಿಂತ ಹೆಚ್ಚಿನ ಸುಖವೊಂದು ಇದೆ ಎಂದು ಎಂದಿಗೂ ನಂಬಲಾರರು ವಿಷಯ ಸುಖವು ದೊರೆತ ಮೇಲೆ ಅದನ್ನು ಬಹುಕಾಲ ಅನುಭವಿಸಬೇಕೆಂಬ ಆಸೆಯು ಬಲವಾಗಬಹುದು ಅಷ್ಟೇ ಹೊರತು ವಿಷಯಗಳ ಉಪಭೋಗದಿಂದ ಕಾಮವು ಶಾಂತಿಯಾಗುವುದೆಂಬ ಆಸೆಯು ಎಂದಿಗೂ ಸಲ್ಲದು ಹೆಚ್ಚಿನ ಸುಖದ ಆಸೆಯ ಮಾತಂತೂ ಬರಿಯ ಹಗಲು ಕನಸೇ ಸರಿ ಹಾಗಾದರೆ ವಿಷಯಗಳು ನಿಸ್ಸಾರ ನಿಶ್ಚಯವು ಹೇಗೆ ಆಗಬೇಕೆಂಬ ಪ್ರಶ್ನೆಯು ಎದ್ದುಕೊಳ್ಳುವುದಷ್ಟೇ ಇದಕ್ಕೆ ಒಂದೇ ಒಂದು ಉಪಾಯ ಅದು ಯಾವುದೆಂದರೆ ಪುಣ್ಯಕರ್ಮಗಳ ಆಚರಣೆ ಪುಣ್ಯಕರ್ಮಗಳು ಎರಡು ಬಗೆಯ ಒಂದು ಜಾತಿಯ ಕರ್ಮಗಳಿಗೆ ಕಾಮ್ಯಕರ್ಮಗಳೆಂದು ಇನ್ನೊಂದು ಜಾತಿಯ ಕರ್ಮಗಳಿಗೆ ನಿತ್ಯ ಕರ್ಮಗಳೆಂದು ಹೆಸರು ಇವುಗಳಲ್ಲಿ ನಿತ್ಯ ಕರ್ಮಗಳ ಆಚರಣೆಯೇ ಸರಿಯಾದ ಜ್ಞಾನಕ್ಕೆ ಸಾಧನವೆಂದು ಭರತಖಂಡದ ಮಹರ್ಷಿಗಳು ಕಂಡುಹಿಡಿದಿರುತ್ತಾರೆ ಈ ಅಭಿಪ್ರಾಯವನ್ನು ಸ್ವಲ್ಪ ವಿವರಿಸುವುದು ಅವಶ್ಯವಾಗಿದೆ ಯಾಕೆಂದರೆ ಕರ್ಮವೆಂದರೆ ಕೆಲಸ ಶರೀರ ಇಂದ್ರಿಯ ಮನಸ್ಸು ಇವುಗಳ ವ್ಯಾಪಾರವೆಲ್ಲ ಕೆಲಸವೇ ಆಗಿರೋದ್ರಿಂದ ನಾವು ಏನೇನು ಯೋಚಿಸಿಕೊಂಡ್ರೂ ಏನೇನು ಮಾತಾಡಿದರೂ ಏನೇನು ವ್ಯಾಪಾರವನ್ನು ಕೈಕಾಲ ಮುಂತಾದವುಗಳಿಂದ ಮಾಡಿದರೂ ಅದೆಲ್ಲವೂ ಒಂದರ್ಥರಿ ಕರ್ಮವೇ ಆಗಿರ್ತದೆ ಆದರೂ ನಾವು ನಮ್ಮ ಸಾಮಾನ್ಯ ತಿಳುವಳಿಕೆಯಿಂದ ಮಾಡುವ ಕರ್ಮಗಳೇ ಅಲ್ಲದೆ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ಕರ್ಮಗಳು ಆ ಕರ್ಮಗಳು ಶರೀರಾದಿಗಳ ವ್ಯಾಪಾರವೇ ಆದರೂ ಅವುಗಳಲ್ಲಿ ಒಂದು ವಿಶೇಷ ಉಂಟು ಅದೇನೆಂದರೆ ಅವುಗಳಲ್ಲಿ ತೊಡಗಿರುವವರಿಗೆ ಈ ಜನ್ಮವೇ ಅಲ್ಲದೆ ಬೇರೆ ಜನ್ಮಗಳು ಉಂಟೆಂತಲೂ ಈ ನಮ್ಮ ಲೋಕವೇ ಅಲ್ಲದೆ ಬೇರೆ ಲೋಕಗಳು ಉಂಟೆಂತಲೂ ಆ ಜನ್ಮಗಳಲ್ಲಿ ಮತ್ತು ಆ ಲೋಕಗಳಲ್ಲಿ ನಾವು ಈಗ ಮಾಡುವ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗಿರುವುದೆಂತಲೂ ನಂಬಿಕೆ ಉಂಟಾಗಿರುತ್ತದೆ ಇಂದು ಮಾಡಿದ್ದು ಇಂದಿಗೇ ತೀರಿತು ಒಂದು ಕರ್ಮವನ್ನು ಮಾಡಿದರೆ ಕೂಡಲೇ ಅದರ ಫಲವೂ ಇದ್ದರೆ ಮುಂದೆ ಅದರ ಫಲವು ಮತ್ತೊಮ್ಮೆ ಮತ್ತೆಲ್ಲಿಯಾದರೂ ನಮ್ಮನ್ನು ಎದುರಿಸುವುದೆಂಬುದು ಸುಳ್ಳು ಎಂಬ ತಿಳುವಳಿಕೆಯು ಇರುವುದಿಲ್ಲ ಶಾಸ್ತ್ರದಲ್ಲಿ ಹೇಳಿರುವ ಧರ್ಮಗಳೆಲ್ಲವೂ ಯಾವಾಗಲೂ ಹೀಗೆ ಲೋಕಾಂತರದಲ್ಲಿ ಜನ್ಮಾಂತರದಲ್ಲಿ ಅನುಭವಿಸಬೇಕಾದ ಫಲವನ್ನು ಕೊಡುವಗಳೇ ಆಗಿರುವವೆಂದು ಊಹಿಸಬಾರದು ಯಾಕಂದರೆ ಬೇರೊಂದು ಜನ್ಮಲ್ಲಿ ನಾನು ಐಶ್ವರ್ಯವಂತನಾಗಿ ಹುಟ್ಟಬೇಕು ಶ್ರೋತ್ರಿಯನಾಗಿ ಹುಟ್ಟಬೇಕು ಸ್ವರ್ಗದ ಇಂದ್ರಾದಿಗಳ ಭೋಗವನ್ನು ಪಡೆಯುವನಾಗಬೇಕು ಎಂದು ಮುಂತಾದ ಅಭಿಲಾಷೆಯನ್ನು ಮಾಡುವ ಶಾಸ್ತ್ರೀಯ ಕರ್ಮಗಳಿಗೆ ಕಾಮ್ಯಕರ್ಮಗಳೆಂದು ಹೆಸರು ಕಾಮ್ಯ ಕರ್ಮವೆಂದರೆ ಫಲದ ಆಸೆಯನ್ನು ಮಾಡುವ ಕರ್ಮಗಳು ಆಸೆಯೆಲ್ಲವೂ ಪರಲೋಕಕ್ಕೆ ಜನ್ಮಾಂತರಕ್ಕೆ ಸಂಭವಿಸಿರುವುದೆಂಬ ನಿಯಮವಿಲ್ಲವಾದ್ದರಿಂದ ಕೆಲವು ಕಾಮ್ಯಕರ್ಮಗಳಿಗೆ ಈ ಜನ್ಮದಲ್ಲಿಯೇ ಆಗಬೇಕಾದ ಫಲವೂ ಇರಬಹುದು ಉದಾಹರಣೆಗೆ ನನಗೆ ಗಂಡು ಮಕ್ಕಳಾಗಬೇಕು ಆರೋಗ್ಯ ಬ್ರಹ್ಮಚರ್ಯದ ತೇಜಸ್ಸು ಉಂಟಾಗಬೇಕು ವೃದ್ಧಿಯಾಗಬೇಕು ಎಂಬುದೇ ಮುಂತಾದ ಆಸೆಗಳಿಂದ ಮಾಡುವ ಶಾಸ್ತ್ರೀಯ ಕರ್ಮಗಳು ಈ ಜಾತಿಯ ಕಾಮ್ಯಕರ್ಮಗಳಾಗಿರುತ್ತವೆ ಆರೋಗ್ಯವೇ ಮುಂತಾದವುಗಳಿಗಾಗಿ ನಾವು ವೈದ್ಯಶಾಸ್ತ್ರವೇ ಮುಂತಾದವುಗಳು ತಿಳುವಳಿಕೆಯಿಂದ ಕೆಲವು ನಿಯಮಗಳನ್ನು ಪಾಲಿಸುವಷ್ಟೇ ಆ ಬಗೆಯ ಲೌಕಿಕ ಕರ್ಮಗಳನ್ನು ಮಾಡಿದ ಮೇಲೂ ನಮಗೆ ಉದ್ದಿಷ್ಟ ಫಲವು ದೊರೆಯದೇ ಹೋಗಬಹುದು ಅಂಥ ಸಂದರ್ಭದಲ್ಲಿ ನಮಗೆ ಇಂತಿಂಥ ಫಲಗಳು ದೊರೆಯುವುದಕ್ಕೆ ಯಾವುದೋ ಒಂದು ಅದೃಷ್ಟವಾದ ಅಡ್ಡಿ ಇರಬೇಕು ಎಂಬ ಭಾವನೆಯಿಂದ ಶಾಸ್ತ್ರೀಯ ಕರ್ಮಗಳನ್ನು ಕೆಲವರು ಮಾಡಬಹುದು ಇದು ಅಲ್ಲದೆ ದೃಷ್ಟವಾದ ಉಪಾಯಗಳಿಂದ ಆರೋಗ್ಯ ಪುತ್ರಸಂತಾನ ಮುಂತಾದವುಗಳನ್ನು ಪಡೆದರೂ ಶರೀರದ ಸಂಸ್ಕಾರವು ಸಂತಾನ ಶುದ್ಧಿಯು ಅಲೌಕಿಕ ಫಲಗಳು ಶಾಸ್ತ್ರೀಯ ಕರ್ಮಗಳಲ್ಲೇ ಉಂಟಿಂದಲೇ ಎಂದು ಹಿರಿಯರು ಹೇಳಿರ್ತಾರೆ ಹೇಳ್ತಾರೆ ಅವರ ವಚನದಲ್ಲಿಯೂ ಶಾಸ್ತ್ರವಚನದಲ್ಲಿಯೂ ನಂಬಿಕೆ ಇರುವವರು ಅಂತಹ ಅಲೌಕಿಕ ಫಲವೂ ತಮಗೆ ಬೇಕೆಂದು ಆವಣಿಸುವುದು ಸ್ವಾಭಾವಿಕವಾಗಿದೆ ಎಷ್ಟೋ ಕರ್ಮಗಳಿಗೂ ಅವುಗಳಿಂದ ಆಗುವ ಫಲಗಳಿಗೂ ಇರುವ ಸಂಬಂಧವು ಸಾಮಾನ್ಯರಿಗೆ ತಿಳಿಯುವುದಿಲ್ಲ ಯಾಕೆಂದರೆ ಆ ಸಂಬಂಧವು ಪ್ರತ್ಯಕ್ಷ ಗೋಚರವಲ್ಲವೇ ಅಲ್ಲ ಆದರೆ ಶಾಸ್ತ್ರೋಕ್ತ ರೀತಿಯಿಂದ ಇಂಥ ಕರ್ಮಗಳನ್ನು ಮಾಡಿದರೆ ಇಂಥ ಫಲ ನಂಬುವುದಕ್ಕೆ ಶ್ರದ್ಧೆಯೇ ಕಾರಣವಲ್ಲದೆ ಪ್ರತ್ಯಕ್ಷ ಆದಿಗಳಲ್ಲವಾದ್ದರಿಂದ ವಿಷಯಗಳಿಗೆ ತರ್ಕವನ್ನು ತಗಲಿಸಿ ನೋಡುವುದು ಸರಿಯಲ್ಲ ಯಾರು ಶಾಸ್ತ್ರಗಳು ಹೇಳುವುದನ್ನು ನಂಬಿ ಕರ್ಮವನ್ನು ಮಾಡ್ತಾರೋ ಅವರೇ ಆ ಬಗೆಯ ಕರ್ಮಗಳಿಗೆ ಅಧಿಕಾರಿಗಳಾಗ್ತಾರೆ ಆಗಿರ್ತಾರೆ ಲೋಕದಲ್ಲಿ ಜನರು ಮಾಡುವ ಕೆಲಸಗಳೆಲ್ಲ ಅವರವರ ಶ್ರದ್ಧೆಯನ್ನೇ ಅನುಸರಿಸಿರುವುದರಿಂದ ಯಾರಿಗೆ ಅಂಥ ಶ್ರದ್ಧೆ ಇರುವುದೋ ಅದಕ್ಕನುಗುಣವಾದ ಕೆಲಸಗಳನ್ನು ಅವರು ಆರಂಭಿಸುವುದು ಎಂಬುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಇದಂತಿರಲಿ ಇದು ಹಾಗಿರಲಿ ಮುಖ್ಯವಾಗಿ ಕಾಮ್ಯ ಕರ್ಮಗಳಿಂದ ಕೆಲವು ಗೊತ್ತಾದ ಫಲಗಳೇ ಆಗಬೇಕೆಂದು ಉದ್ದೇಶವಿರುವುದರಿಂದ ಪ್ರಾಪಂಚಿಕರ ಮಿಕ್ಕ ಕರ್ಮಗಳಿಗಿಂತ ಈ ಕರ್ಮಗಳು ಅಷ್ಟೇನು ಉತ್ಕೃಷ್ಟವಲ್ಲವೆಂದು ಕೆಲವರಿಗೆ ಅನ್ನಿಸಬಹುದು ಆದರೆ ಈ ಕರ್ಮಗಳಲ್ಲಿ ಒಂದು ಅಲೌಕಿಕವಾದ ಶಕ್ತಿ ವಿಶೇಷವೂ ಉಂಟು ಅವನ್ನು ಮಾಡುವವರಿಗೆ ಇಹಲೋಕದಲ್ಲಿ ಆಗುವ ಲೌಕಿಕವಾದ ಫಲವಿಶೇಷವೂ ಉಂಟು ಎಂದು ಈ ಕರ್ಮಗಳನ್ನು ಮಾಡುವವರಿಗೆ ಅಭಿಪ್ರಾಯವಿರುವುದು ಲೌಕಿಕ ಕರ್ಮಗಳು ಕೇವಲ ಪ್ರತ್ಯಕ್ಷ ಫಲವನ್ನು ಉದ್ದೇಶಿಸಿ ಮಾಡತಕ್ಕವುಗಳಾದ್ದರಿಂದ ಅವುಗಳಿಗೆ ಲೋಕಾಂತರದಲ್ಲಾಗಲಿ ಜನ್ಮಾಂತರದಲ್ಲಾಗಲಿ ಉತ್ತಮವಾದ ಫಲ ವಿಶೇಷವನ್ನು ಕೊಡುವ ಸಾಮರ್ಥ್ಯವಿರುವುದಿಲ್ಲ ಶಾಸ್ತ್ರೀಯ ಕರ್ಮಗಳಿಗೆ ಉಂಟು ಇಷ್ಟು ಮಾತ್ರ ಲೌಕಿಕ ಕರ್ಮಗಳಿಗೂ ಶಾಸ್ತ್ರೀಯ ವೈಲಕ್ಷಣ್ಯ ವೈಲಕ್ಷಣ್ಯವಿರುತ್ತದೆ ಅಂದರೆ ವ್ಯತ್ಯಾಸವಿರುತ್ತದೆ ಇದಾಗಿರಲಿ ಈ ಎರಡು ಬಗೆಯ ಕಾಮ್ಯ ಕರ್ಮ ಫಲಗಳಿಗೂ ಕಾಳಸರ್ಪನಿಗೆ ಅಂಜುವಂತೆ ಯಾರು ಅಳುಕುತ್ತಾರೋ ಅಂಥವರಿಗೆ ಶಾಸ್ತ್ರದಲ್ಲಿ ಹೇಳಿರುವ ಮತ್ತೊಂದು ಬಗೆಯ ಪುಣ್ಯಕರ್ಮದಲ್ಲಿ ರುಚಿ ಹತ್ತುತ್ತದೆ ಇವುಗಳಿಗೆ ನಿತ್ಯ ಕರ್ಮಗಳು ಅಂತೇಳಿ ಹೆಸರು ನಿತ್ಯ ಕರ್ಮಗಳೆಂದರೆ ಅವನ್ನು ಮಾಡಿದ ಮೇಲೂ ಮತ್ತೆ ಯಾವುದೊಂದು ಫಲವನ್ನು ಬಯಸದಂತ ಕರ್ಮಗಳು ಇವುಗಳನ್ನು ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಿದೆಯಾದ್ದರಿಂದ ಅವನ್ನು ಮಾಡುತ್ತೇವೆಯೇ ಹೊರತು ಇಂಥದ್ದೊಂದು ಫಲಕ್ಕೆ ಎಂಬುದಾಗಿ ಮಾಡುವುದಿಲ್ಲ ಈ ಕರ್ಮಗಳಲ್ಲಿರುವ ಒಂದು ವಿಶೇಷವೇನೆಂದರೆ ಇವು ನಮ್ಮ ಚಿತ್ತವೃತ್ತಿಯನ್ನು ಚೊಕ್ಕಟಗೊಳಿಸುತ್ತವೆ ಉದಾಹರಣೆಗೆ ವೇದದಲ್ಲಿ ವಿಹಿತವಾಗಿರುವ ಸಂಧ್ಯಾ ವಂದನೆಯಲ್ಲಿ ಪರಮರಹಸ್ಯವಾಗಿರುವ ಗಾಯತ್ರಿಯಲ್ಲಿ ಈ ಮಹಾಫಲದಾಯಕವಾದ ಶಕ್ತಿ ಇರುವುದು ಗಾಯತ್ರಿಯ ಅರ್ಥದ ಸಾರವೇನೆಂದರೆ ನಮ್ಮ ಬುದ್ಧಿಯನ್ನು ಪ್ರೇರಿಸುವ ದೇವನ ತೇಜಸ್ಸನ್ನು ಕುರಿತು ಧ್ಯಾನ ಮಾಡುತ್ತೇವೆ ವಿಷಯಗಳು ಧ್ಯಾನವೇ ಕತ್ತಲು ಅದರ ಬದಲು ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುವುದೆಂಬುದು ಗಜ ಬೆಳಕು ನಾವು ಸಂಧ್ಯಾ ನಾವು ಸಂಧ್ಯಾವ ಮಾಡಿದೆವೆಂದು ಕಾಟಕ್ಕೆ ಮಾಡಿದಂತೆ ನಟಿಸುವವರಿಗೆ ಸರ್ವವ್ಯಾಪಕವಾದ ಪರಮೇಶ್ವರ ಚೈತನ್ಯದ ಬೆಳಕಿನ ಧ್ಯಾನವು ದೊರೆಯಲಾರದು ದ್ವಿಜರಾದವರು ಪ್ರತಿನಿತ್ಯವು ಬೆಳಗ್ಗೆ ಸೂರ್ಯೋದಯ ಆಗುವ ಮುಂಚೆಯೇ ಮೈಯಲ್ಲಿ ಆಗಿ ಮಡಿಯ ಬಟ್ಟೆಗಳನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಪರಿಶುದ್ಧವಾದ ದೇವಧ್ಯಾನವನ್ನು ಮಾಡಬೇಕು ಸಾಯಂಕಾಲ ಸೂರ್ಯಾಸ್ತವಾಗುವುದರೊಳಗೆ ಮತ್ತೊಂದ್ಸಲ ಈ ಧ್ಯಾನವನ್ನು ತಪ್ಪದೇ ಮಾಡಬೇಕು ದ್ವಿಜರಲ್ಲದವರೂ ಬೆಳಗ್ಗೆ ಸಾಯಂಕಾಲ ಈ ಎರಡೂ ಹೊತ್ತು ತಮ್ಮ ತಮ್ಮ ಕೈಯಲ್ಲಾದ ಮಡಿಯಾಗಿ ಪರಮೇಶ್ವರನ ಧ್ಯಾನವನ್ನು ಮಾಡಬೇಕು ಆಕಾಶದಲ್ಲಿ ಬೆಳಗುವ ಸೂರ್ಯ ಮಂಡಲವನ್ನು ಪರಮೇಶ್ವರನ ತೇಜೋಮಂಡಲದ ಹೆಗ್ಗುರುತೆ ಭಾವಿಸಿ ಶುದ್ಧವಾದ ಮನಸ್ಸಿನಿಂದ ಸರ್ವೋತ್ರ ಚೈತನ್ಯ ಪ್ರಕಾಶನೇ ನಮ್ಮನ್ನು ವಿಷಯ ಚಿಂತನೆಯ ಕತ್ತಲಿನಿಂದ ಹೊರಕ್ಕೆ ತಂದು ನಿನ್ನ ಸ್ವರೂಪದ ಚಿಂತನೆಯನ್ನು ಮಾಡುವಂತೆ ಮಾಡು ನಮಗೆ ದುಷ್ಟ ವಾಸನೆಗಳನ್ನು ಹತ್ತಿಕ್ಕಿ ಹತ್ತಿಸಿಕೊಳ್ಳುವ ದುಷ್ಟ ವಿಚಾರಗಳನ್ನಾಗಲಿ ದುಷ್ಟ ವ್ಯವಹಾರವನ್ನಾಗಲಿ ಅಪ್ಪುವ ಕೆಟ್ಟ ಬುದ್ಧಿಯನ್ನು ಕೊಡದಿರುವು ಎಂದು ಹೃದಯಪೂರ್ವಕವಾಗಿ ಬೇಡಿಕೊಳ್ಳಬೇಕು ಸಾತ್ವಿಕರಾಗಿ ಭಗವಂತನ ಭಕ್ತರಾಗಿ ಲೋಕಕ್ಕೆ ಕಲ್ಯಾಣವನ್ನೇ ಇರುವ ಸಾಧು ಪುರುಷರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಕೈಗೊಳ್ಳಬೇಕು ಸಮಯ ಸಿಕ್ಕಿದಾಗ ಅವರ ಸೇವೆಯನ್ನು ಮಾಡಿ ಅವರ ಮನಸ್ಸನ್ನು ಉರಿಸಿಕೊಂಡು ಪರಮಾರ್ಥ ವಿಚಾರವನ್ನು ಮಾಡಬೇಕು ಸ್ವಾರ್ಥ ಬುದ್ಧಿಯನ್ನು ಬೆಳೆಸುವ ವಿಷಯಗಳ ಅಭಿಲಾಷೆಯಿಂದ ಕಾಮ ಕ್ರೋಧಗಳನ್ನು ಹಿಗ್ಗಿಸುವ ವ್ಯವಹಾರಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ತಮ್ಮ ತಮ್ಮ ವರ್ಣಕ್ಕೂ ಆಶ್ರಮಕ್ಕೂ ಗೊತ್ತಾಗಿರುವ ಕರ್ಮಗಳನ್ನು ನೆರವೇರಿಸುವವರೆಲ್ಲರಿಗೂ ಬುದ್ಧಿಯಲ್ಲಿ ಹೊಳಪು ಹುಟ್ಟುತ್ತದೆ ತಾನು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವವರೆಲ್ಲರಿಗೂ ಹಮ್ಮು ಅಹಂಕಾರ ಕಡಿಮೆ ಹೃದಯವು ಪ್ರೇಮದಿಂದ ಹಿಗ್ಗುತ್ತದೆ ದೇವದೇವನ ಧ್ಯಾನ ದಿನ ಇದರಲ್ಲಿರುವ ಇಲ್ಲಿರುವ ರಹಸ್ಯವೇನೆಂದರೆ ಮುಖ್ಯವಾಗಿ ದಾನ ಧರ್ಮ ಪರೋಪಕಾರ ಮುಂತಾದವುಗಳನ್ನು ಯಾವುದೊಂದು ಪ್ರತಿಫಲವನ್ನು ಬಯಸದೆಯೇ ಮಾಡುವ ಆನಂದವನ್ನು ಯಾರ್ಯಾರು ಪಡೆದುಕೊಂಡಿರ್ತಾರೋ ಅವರೆಲ್ಲರಿಗೂ ನಿತ್ಯ ಕರ್ಮಗಳಿಂದ ಆಗಬೇಕಾದ ಪೂರ್ಣ ಫಲವು ದೊರಕಿರುವುದೆಂದು ತಿಳಿಯಬೇಕು ನಿತ್ಯಕರ್ಮಕ್ಕೆ ಆಗಬೇಕಾದ ಫಲವೆಲ್ಲ ಚಿತ್ತಶುದ್ಧಿ ಈ ಚಿತ್ತಶುದ್ಧಿ ಆಯಿತೋ ಇಲ್ಲವೋ ವಿಷಯಗಳ ನಿಜವಾದ ಸ್ವರೂಪವು ಸಂಶಯವಿಲ್ಲದಂತೆ ಮನಗಾಣುತ್ತದೆ ಚಿತ್ತಶುದ್ಧಿಯಿಂದ ಯಾವ ವಸ್ತುವನ್ನು ವಿಚಾರ ಮಾಡಿದರೂ ಇದ್ದಂತೆ ತೋರಹತ್ತುತ್ತದೆ ಹೀಗಿರುವುದರಿಂದ ಸರಿಯಾದ ನಿತ್ಯ ಕರ್ಮಗಳನ್ನು ಮಾಡಿ ಯಾರಿಗೆ ಚಿತ್ತು ಸ್ವಚ್ಛವಾಗಿರುವುದು ಅವರಿಗೆ ವಿಷಯದ ಪೂರ್ಣ ಜ್ಞಾನವಾಗ್ತದೆ ನಾವು ಹೊರಗೆ ನೋಡುವ ಪದಾರ್ಥಗಳಲ್ಲದೆ ನಮ್ಮ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ವಿಷಯವೇ ಹೊರತು ನಮ್ಮ ಸ್ವರೂಪವಲ್ಲ ಎಂಬುದು ಇಂಥವರಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ದೇಹವೇ ಮುಂತಾದವುಗಳು ತಾವೆಂದು ಯಾರು ಭಾವಿಸಿರುವರೋ ಅವರಿಗೆ ಹೆಂಡಿರು ಮಕ್ಕಳು ಹೊಲ ಮನೆ ಹಣಕಾಸು ಮುಂತಾದ ಈ ಲೋಕದ ಸುಖಗಳು ಸ್ವರ್ಗವೇ ಮುಂತಾದ ಪರಲೋಕದ ಸುಖಗಳು ಬೇಕೆಂಬ ಕಳ್ಳ ಬಾಯಾರಿಕೆ ವಿಷಯಗಳಲ್ಲಿರುವ ಬಗೆ ದೋಷಗಳು ಯಾವೂ ಅವರ ಮನಸ್ಸಿಗೆ ಹೊಳೆಯುವುದಿಲ್ಲ ಆದರೆ ಈ ದೇಹಾದಿಗಳು ತಾವಲ್ಲವೆಂದು ಅವುಗಳಿಗಾಗಿ ಬಾಕ್ಯ ವಸ್ತುಗಳನ್ನು ಸುಮ್ಮನಿ ಬಯಸುತ್ತಾ ಹೋಗುವುದು ಅವಿವೇಕವೆಂದು ಯಾರಿಗೆ ಗೊತ್ತಾಗುವುದು ಅವರಿಗೆ ಪೂರ್ಣ ಶಾಂತಿಯು ಸಿಕ್ಕುತ್ತದೆ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲಕ್ಕೂ ಸಾಕ್ಷಿಯಾಗಿರುವ ಆತ್ಮನೇ ತಾವೆಂದು ತಮ್ಮ ಸ್ವರೂಪವು ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವಭಾವವುಳ್ಳದ್ದೆಂದು ನಿತ್ಯಾನಂದ ಸ್ವರೂಪವಾಗಿರುವುದೆಂದು ನಿರ್ವಿಘ್ನವಾಗಿ ಗೊತ್ತಾಗ್ತದೆ ಹೀಗೆ ಇದು ತಾನು ಇದು ತಾನಲ್ಲ ಎಂಬುದನ್ನು ಬೇರ್ಪಡಿಸಿ ಜ್ಞಾನಕ್ಕೆ ಆತ್ಮಾನಾತ್ಮ ವಿವೇಕವೆಂದು ಹೆಸರು ನಿತ್ಯಾನಿತ್ಯ ವಿವೇಕ ಸದಸದ್ವಿವೇಕ ಈ ವಿವೇಕವೇ ಶಾಂತಿದಾಯಕವಾದದ್ದೇ ಹೊರತು ವಿಷಯ ಇಚ್ಛೆ ಅಲ್ಲ ವಿವೇಕಳಾದವರು ಇಂಥ ಶಾಂತಿಯು ತಮಗೂ ತಮ್ಮ ನೆರೆಯವರಿಗೂ ದೊರೆಯಲಿಂದ ಹೊಣಿಸುತ್ತಿರುವರೇ ಹೊರತು ವಿಷಯಗಳನ್ನು ರಾಶಿ ಹಾಕಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಿರುವುದಿಲ್ಲ ಇದು ಶಾಂತಿದಾಯಕವಾದ ಜ್ಞಾನ ಯಾವುದು ಅಂತೇಳಿ ಇಲ್ಲಿ ಬಹಳ ಚೆನ್ನಾಗಿ ನಮಗೆ ಮನದಟ್ಟು ಮಾಡಿಕೊಡ್ತಾರೆ ಸ್ವಾಮೀಜಿಯವರು ಈಗ ನಾವು ಕೊನೆಯದಾದ ಉಪಸಂಹಾರ ಭಾಗವನ್ನು ನೋಡಿ ಈ ಕೃತಿಯನ್ನು ಸರ್ವೇಷ್ಠ ಸಿದ್ಧಿಯನ್ನು ಮುಗಿಸೋಣ ಉಪ ಈ ಪ್ರಕರಣದಲ್ಲಿ ಹೇಳಿರುವ ವಿಷಯಗಳನ್ನು ಇಲ್ಲಿ ಸಂಕ್ಷೇಪವಾಗಿ ಮತ್ತೊಮ್ಮೆ ತಿಳಿಸ್ತೇವೆ ವಿಚಾರದ ಒಟ್ಟು ಫಲಿತಾಂಶವು ಇದರಿಂದ ಮನಸ್ಸಿಗೆ ಚೆನ್ನಾಗಿ ಹಿಡಿಯುವುದಕ್ಕೆ ಅನುಕೂಲವಾಗ್ತದೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳು ಮನುಷ್ಯರಿಗೆ ಬಗೆ ಕೋರಿಕೆಗಳು ಹಲವು ಇರುವಂತೆ ತೋರಿದರು ನಮ್ಮೊಳಗೆ ಕೋರಿಕೆಗಳು ಉಂಟಾಗುವ ಬಗೆಯನ್ನು ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿದರೆ ಎಲ್ಲ ಕೋರಿಕೆಗಳಿಗೂ ನಿತ್ಯವಾಗಿಯೂ ನಿರತಿಶಯವಾಗಿಯೂ ಇರುವ ಆನಂದದ ಕಡೆಗೆ ಕಣ್ಣು ಇರುವುದು ಎಂಬುದು ವ್ಯಕ್ತವಾಗ್ತದೆ ಮನುಷ್ಯರೆಲ್ಲರೂ ತಿಳಿದೋ ತಿಳಿಯೋ ಬಗೆಯ ದುಃಖವನ್ನು ನೀಗಿಕೊಂಡು ಶಾಶ್ವತವಾಗಿಯೂ ಎಲ್ಲಕ್ಕೂ ಮಿಗಿಲಾಗಿಯೂ ಇರುವ ಸುಖವನ್ನು ಪಡೆಯಬೇಕೆಂದೇ ಹಾರೈಸುತ್ತಿರುತ್ತಾರೆ ಈ ರಹಸ್ಯವನ್ನು ಅರಿತುಕೊಂಡು ಇಂಥ ಆನಂದಕ್ಕಾಗಿಯೇ ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲ ಮಾಡ್ತಾ ಕೆಲವರು ಇದ್ದಾರೆ ಈ ಆನಂದವನ್ನು ಕಂಡುಕೊಂಡರೆ ಎಲ್ಲ ಕೋರಿಕೆಗಳು ನೆರವೇರಿದಂತೆ ಎಂಬುದನ್ನು ಆ ಮಹನೀಯರು ಮಾತ್ರವೇ ಅರಿತಿರ್ತಾರೆ ಅವರಿಗೆ ಮುಮುಕ್ಷುಗಳು ಅಂತೇಳಿ ಹೆಸರು ಮೋಕ್ಷಾಕಾಂಕ್ಷಿಗಳು ಅಂತೇಳಿ ಹೆಸರು ಮೋಕ್ಷವೇ ತಮಗೆ ಅತ್ಯಂತಿಕವಾದ ಸುಖವನ್ನು ಕೊಡತಕ್ಕಂಥದ್ದು ಅಂತೇಳಿ ತಿಳಿದವರು ಅವರು ಬೇರೆಲ್ಲವೂ ನಶ್ವರವಾದ ಸುಖವನ್ನು ಕೊಡುತ್ತವೆ ಅಂತೇಳಿ ಕೋರಿಕೆಗಳು ತೋರಿದಂತೆ ತೋರಿ ತೋರಿದಂತೆ ಅವುಗಳು ಬೇಕೆನ್ನುವ ವಿಷಯಗಳನ್ನು ಬೆನ್ನಟ್ಟುವವರಿಗೆ ವಿಷಯಿಗಳೆಂದು ಹೆಸರು ಈ ವಿಷಯಗಳಿಗೆ ಸುಖವೇನೂ ಬೇಕು ಆದರೂ ದುಃಖಕ್ಕೂ ಇವು ಹಾದಿಗಳಲ್ಲಿಯೇ ನಡೆಯುವುದನ್ನು ಮಾತ್ರ ಬಿಡುವುದಿಲ್ಲ ವಿಷಯಗಳು ಹೀಗೆ ಯಾವಾಗಲೂ ಅನುಸರಿಸುತ್ತಿರುವ ತಪ್ಪು ಹಾದಿಗಳಿಗೆ ಅರಿಷಡ್ವರ್ಗವೆಂದು ಹೆಸರು ಆಸೆ ಸಿಟ್ಟು ಜಿಪುಣತನ ಮೋಹ ಮದ ಹೊಟ್ಟೆಕಿಚ್ಚು ಇವುಗಳ ಗುಂಪಿಗೆ ಅರಿಷಡ್ವರ್ಗವೆಂದು ಹೆಸರು ನಿಜವಾಗಿಯೂ ಇವುಗಳು ಮನುಷ್ಯನಿಗೆ ಅಹಿತವನ್ನು ಉಂಟು ಉತ್ತಮವೆಂದು ತೋರಿಸುತ್ತಾ ಇರುವುದರಿಂದ ನಿಜವಾಗಿ ಅವನ ಶತ್ರುಗಳೇ ಆಗಿರ್ತವೆ ಇದನ್ನು ಅರಿ ಶತ್ರು ಎಂದು ಕರೆದಿರುವುದು ಸರಿಯಾಗಿಯೇ ಇರ್ತದೆ ಆದರೂ ಯಾರು ಇವುಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಾರೋ ಅವರಿಗೆ ಇವು ಬಲು ಮೆಚ್ಚಾಗಿರ್ತವೆ ಇಷ್ಟವಾಗಿರ್ತವೆ ದುರ್ಯೋಧನಿಗೆ ಕೆಟ್ಟ ದಾರಿಯನ್ನೇ ತೋರಿಸಿ ಅವನ ವಿಶ್ವಾಸಕ್ಕೆ ಪಾತ್ರ ನೆನೆಸಿದ್ದ ಶಕುನಿಯಂತೆ ಇವು ವಿಷಯಿಗಳ ವಿಶ್ವಾಸಕ್ಕೆ ಪಾತ್ರವಾಗಿಯೇ ಇವರನ್ನು ಮಾಡಬಾರದ ಕೆಲಸಗಳನ್ನು ಮಾಡಿ ಪಡಬಾರದ ಕಷ್ಟಗಳನ್ನು ಅನುಭವಿಸುವಂತೆ ಪ್ರೇರಿಸ್ತಾ ಕಾಮ ಕ್ರೋಧ ಮುಂತಾದ ಆರು ಮುಖ್ಯವಾಗಿ ಎರಡೇ ದೊಡ್ಡ ಕವಲುದಾರಿಗಳಿಂದ ಒಡೆದ ಸೀಳುಗಳಾಗಿ ಹ ಸೀಳು ಹಾದಿಗಳಾಗಿರ್ತವೆ ಅಹಂಕಾರ ಮಮಕಾರ ಇವೇ ಆ ಎರಡು ಕವಲುದಾರಿಗಳು ಎಲ್ಲದಕ್ಕೂ ನಾನು ನಾನು ಎಂದು ಹೆಮ್ಮೆ ಪಡುವುದೇ ಮೊದಲನೆಯ ಇದನ್ನೇ ಶಾಸ್ತ್ರಕಾರರು ಅಹಂಕಾರವೆಂದು ಕರೆಯುತ್ತಾರೆ ಯಾವುದನ್ನೇ ಆಗಲಿ ನನ್ನದು ನನ್ನದು ಎಂದು ಬಯಲು ಅಭಿಮಾನವನ್ನು ಹತ್ತಿಸಿಕೊಳ್ಳುವುದು ಎರಡನೇ ಕವಲು ದಾರಿ ಇದನ್ನೇ ತಿಳಿದುವರು ಮಮಕಾರವೆನ್ನುತ್ತಾರೆ ಈ ಅಹಂಕಾರ ಮಮಕಾರಗಳಿಂದ ಒಡೆದ ಸೀಡು ಹಾದಿಗಳಾದ ಕಾಮಾದಿಗಳನ್ನು ಅನುಸರಿಸಿ ಮುನ್ನಡೆಯುತ್ತಾ ನಡೆಯುತ್ತಾ ಈ ವಿಷಯಗಳು ದುಃಖಗಳೆಂಬ ಗುಂಡಿ ಮತ್ತೆ ಮತ್ತೆ ಬೀಳ್ತಾ ಇರ್ತಾರೆ ಮೊಮುಕ್ಷುಗಳು ನಡೆಯುವುದು ವಿಷಯಗಳು ನಡೆಯುವುದು ಒಂದೇ ದಾರಿ ಅವರಿಬ್ಬರೂ ಸುಖಕ್ಕಾಗಿಯೇ ಪ್ರವರ್ತಿಸುತ್ತಿರುವವರು ಆದರೂ ಮುಮುಕ್ಷುಗಳು ತಪ್ಪು ಹಾದಿಗೆ ಹೋಗದಂತೆ ದಾರಿಯಲ್ಲಿ ನಡು ನಡುವೆ ಕಂಡುಬರುವ ಕೈಗಂಬಗಳನ್ನು ನೋಡಿಕೊಂಡು ನಡೆಯುವುದರಿಂದ ಅವರಿಗೆ ಸಿಡು ಹಾದಿಗಳನ್ನು ಹಿಡಿದು ಸಂಕಟ ಅಪಾಯ ಇರುವುದಿಲ್ಲ ಮುಮುಕ್ಷುಗಳು ನೋಡಿಕೊಂಡಿರುವ ಸಾಧನಗಳಿಗೆ ಶಮಾದಿ ಷಟ್ಕವೆಂದು ಹೆಸರು ಅದೇ ದಾರಿಯಲ್ಲಿ ನಡೆಯುತ್ತಿದ್ದರೂ ವಿಷಯಿಗಳಿಗೆ ಈ ಶಮ ಧಮಾದಿಗಳು ಸಿಕ್ಕುವುದಿಲ್ಲ ಕಾರಣವೇನೆಂದರೆ ಮುಮುಕ್ಷುಗಳ ಮನಸ್ಸು ನಿರ್ಮಲವಾಗಿರುವಂತೆ ಅವರ ಮನಸ್ಸು ನಿರ್ಮಲವಾಗಿರುವುದಿಲ್ಲ ವಿಷಯಿಗಳಿಗೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳ ನೆರವಿಲ್ಲದೆ ದಾರಿ ಸಾಗುವುದೇ ಇಲ್ಲ ಮೋಕ್ಷಗಳಿಗೆ ಶಮ ಧಮ ತಿ ಉಪರತೆ ಸಮಾಧಾನ ಶ್ರದ್ಧೆ ಇವುಗಳಿಲ್ಲದೆ ದಾರಿ ಸಾಗುವುದಿಲ್ಲ ಮನಸ್ಸು ಕಲ್ಮಶವಾಗಿರುವವನಿಗೆ ಕಾಮಾದಿಗಳಿಂದ ಮತ್ತೆ ಮತ್ತೆ ಅಶುದ್ಧಿಯೇ ಹೆಚ್ಚುತ್ತದೆ ಮನಸ್ಸು ಶುದ್ಧವಾಗಿರುವವನಿಗೆ ಶಮ ಧಮಾದಿಗಳಿಂದ ಮತ್ತೆ ಮತ್ತೆ ಶುದ್ಧಿಯೇ ಹೆಚ್ಚುತ್ತದೆ ಮನಸ್ಸು ಶುದ್ಧಿಯಾಗುವುದಕ್ಕೆ ಪುಣ್ಯಕರ್ಮಗಳನ್ನು ಮಾಡಿಕೊಂಡಿರಬೇಕು ಈ ಲೋಕದ ಮತ್ತು ಪರಲೋಕದ ಸುಖಾಭಾಸಗಳಿಗೆ ಮನಸ್ಸು ಜೋಲು ನಿಜವಾದ ಆನಂದವೇ ತಮಗೆ ಬೇಕೆಂದು ಯಾರು ಹಿರಿದಾದ ಬಯಕೆಯನ್ನುಟ್ಟುಕೊಂಡಿರುವ ಅಂಥವರೇ ಚಿತ್ತಶುದ್ಧಿಗಾಗಿ ನಿತ್ಯ ಕರ್ಮಗಳನ್ನು ಮಾಡುತ್ತಾರೆ ವೈರಾಗ್ಯವೇ ತೃಪ್ತಿಯ ಮರ್ಮವೆಂದು ಅರಿತಿರುವ ಸಾಧಕರು ನಿತ್ಯಕರ್ಮಗಳಿಂದ ಚಿತ್ತವನ್ನು ಶುದ್ಧಿಗೊಳಿಸಿಕೊಂಡು ವಿಷಯದ ಆಸೆ ಎಂಬ ಕಳ್ಳ ಬಾಯಾರಿಕೆಯನ್ನು ನೀಗಿಸಿಕೊಳ್ತಾರೆ ನಿತ್ಯ ಕರ್ಮವೆಂದರೆ ಆಯಾ ವರ್ಣಕ್ಕೂ ಆಶ್ರಮಕ್ಕೂ ಅವಶ್ಯವಾಗಿ ಮಾಡಬೇಕೆಂದು ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮಗಳು ಭಗವಂತನ ಧ್ಯಾನ ದಾನ ಪರೋಪಕಾರ ಮುಂತಾದವುಗಳೆಲ್ಲವೂ ಈ ಗುಂಪಿಗೆ ಸೇರಿದವುಗಳು ತಾನು ಮಾಡುವ ಪುಣ್ಯಕರ್ಮಕ್ಕೆ ಪ್ರತಿಯಾಗಿ ಫಲವನ್ನು ಕೋರದೆ ನಾನು ಇಂಥ ಪುಣ್ಯಕರ್ಮವನ್ನು ಮಾಡುವೆನೆಂದು ಹೆಮ್ಮೆ ಪಡದೆ ಭಗವಂತನ ಪ್ರೇರಣೆಯಿಂದ ಆತನು ಅನುಗ್ರಹಿಸಿರುವ ಇಂದ್ರಿಯ ಶರೀರಗಳಿಂದ ಮಾಡುತ್ತಿರುವವೆಂಬ ಭಾವನೆಯು ಈ ಕರ್ಮಗಳ ಮುಖ್ಯವಾದ ಅಂಗವು ತನಗೆ ಕೆಟ್ಟದ್ದೆಂದು ತೋರುವುದು ಯಾವುದನ್ನೂ ಪರರಿಗೆ ಮಾಡದೆ ಸ್ವಾರ್ಥವನ್ನು ತೊರೆದು ಜನರ ಸೇವೆಯೇ ಜನಾರ್ದನ ಸೇವೆ ಎಂಬ ಬುದ್ಧಿಯಿಂದ ನಡೆಯುತ್ತಿರುವವನಿಗೆ ಚಿತ್ತಶುದ್ಧಿಯಾಗ್ತದೆ ಚಿತ್ತಶುದ್ಧಿಯಾದ ಮಹಾತ್ಮರಿಗೆ ತಮ್ಮ ಸ್ವರೂಪದ ಮತ್ತು ಮಿಕ್ಕ ಎಲ್ಲದರ ನಿಜವಾದ ಸ್ವರೂಪದ ತಿಳುವಳಿಕೆಯು ನಿಶ್ಚಿತವಾಗಿ ಈ ತಿಳುವಳಿಕೆಗೆ ಆತ್ಮ ಅನಾತ್ಮ ವಿವೇಕವೆಂದು ಹೆಸರು ಆತ್ಮ ಮತ್ತು ಅನಾತ್ಮ ಇವುಗಳ ಸ್ವರೂಪವನ್ನು ಬಿಡಿಸಿ ತಿಳಿಸಿಕೊ ಪ್ರಯತ್ನಿಸುವ ಮುಮುಕ್ಷುವಿಗೆ ಅನಾತ್ಮದ ಅಸ್ಥಿರತ್ವವು ದುಃಖದಾಯಕತ್ವವು ಮನದಟ್ಟಾಗ್ತದೆ ಆದ್ದರಿಂದ ಅವನು ಇನ್ನು ಮೇಲೆ ವಿಷಯಗಳ ಬಳಿಗೆ ಹೋಗಿ ಸುಖವನ್ನು ಕೊಡಿರೆಂದು ಎಂದಿಗೂ ಜೋಳಿಗೆಯನ್ನು ಒಡ್ಡುವುದಿಲ್ಲ ಆತ್ಯಂತಿಕವಾದ ಸುಖವು ಬುದ್ಧಿಯಿಂದ ಹಿಡಿದುಕೊಳ್ಳತಕ್ಕದ್ದೇ ಹೊರತು ಇಂದ್ರಿಯಗಳ ಮೂಲಕವಾಗಿ ಎಂದಿಗೂ ಸಿಗಲಾರದೆ ಎಂತಲೂ ವಿಷಯ ಇಂದ್ರಿಯ ಇವುಗಳ ಹೂಡುವಿಕೆಯಿಂದ ನಾವು ಪಡೆಯುವವೆಂದು ಭಾವಿಸುವ ಸುಖವು ನಿಜವಾಗಿ ಸುಖವೇ ಅಲ್ಲವೆಂತಲೂ ಅದು ದುಃಖದ ಪ್ರತೀಕಾರ ಮಾತ್ರವೆಂತಲೂ ಇಂತಹ ವಿವೇಕಗಳಿಗೆ ಮಾತ್ರ ಗೊತ್ತಾಗ್ತದೆ ಈ ರೀತಿಯಲ್ಲಿ ವಿವೇಕವನ್ನು ಪಡೆದವನು ಹೊರಮುಖವಾಗಿ ವಿಷಯಗಳನ್ನು ಅರಸುವ ಮಕ್ಕಳಾಟಿಕೆಯನ್ನು ಬಿಟ್ಟು ನಿಜವಾದ ಸುಖವನ್ನು ತನ್ನಲ್ಲಿಯೇ ಕಂಡುಕೊಂಡು ಶಾಂತಿಯನ್ನು ಹೊಂದುತ್ತಾನೆ ಯಾವ ಮಹನೀಯನು ಆತ್ಮನೆಂದರೆ ಇಂಥದ್ದು ಅನಾತ್ಮನೆಂದರೆ ಇಂಥದ್ದು ಎಂದು ವಿಂಗಡಿಸಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾನೋ ಯಾವ ಮಹನಿಯನು ತನಗೆ ನಿತ್ಯ ನಿರತಿಶಯವಾದ ಆನಂದ ಬೇಕು ಮಿಕ್ಕ ಪುಟ್ಟ ಸಣ್ಣ ಸುಖಾಭಾಸಗಳು ತನಗೆ ಬೇಕಿಲ್ಲ ಎಂದು ಸುಖದ ಆಭಾಸಗಳು ಅಷ್ಟೇ ಅದು ಅದು ಬೇಕಿಲ್ಲ ಎಂದು ವೈರಾಗ್ಯ ಚಕ್ರವರ್ತಿ ಆಗ್ತಾನೋ ಯಾವ ಮಹನಿಯನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವೆಂಬ ಆರು ವೈರಿಗಳನ್ನು ಗೆದ್ದು ಶಮ ದಮ ಉಪರತಿ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಎಂಬ ಆರು ಸಾಧನಗಳ ಸಂಪತ್ತಿಯನ್ನು ಅಳವಡಿಸಿಕೊಂಡಿರುತ್ತಾನೋ ಯಾವ ಮಹನಿಯನು ಗುರು ಶಾಸ್ತ್ರಗಳ ವಚನದಲ್ಲಿ ಶ್ರದ್ಧೆಯಿಟ್ಟು ಎಲ್ಲ ದುಃಖಗಳ ಬಿಡುಗಡೆಯೂ ಎಲ್ಲಕ್ಕೂ ಹೆಚ್ಚಿನ ಆನಂದದ ಪ್ರಾಪ್ತಿಯೂ ತನಗೆ ಎಂದಿಗೆ ಆದೀತು ಎಂದು ಒಂದೇ ಸಮನೆ ಹಂಬಲಿಸ್ತಾ ಇರ್ತಾನೋ ಅಂಥ ಮಹನೀಯನೇ ಬ್ರಹ್ಮವಿದ್ಯೆಗೆ ಅಧಿಕಾರಿಯು ಇಂಥ ಸಾಧನ ಚತುಷ್ಟಯ ಸಂಪನ್ನನಾದವನೇ ಶಾಸ್ತ್ರ ಶ್ರವಣವನ್ನು ಮಾಡಿ ಶ್ರವಣ ಮಾಡಿದ್ದನ್ನು ಸರಿಯಾದ ಯುಕ್ತಿಗಳಿಗೆ ಅದರ ಪೂರ್ಣ ಫಲವಾಗಿ ಬ್ರಹ್ಮತತ್ವವನ್ನು ತನ್ನ ಅನುಭವಕ್ಕೆ ತಂದುಕೊಳ್ತಾನೆ ಅವನೇ ಧನ್ಯನು ಯಾವನು ಬ್ರಹ್ಮವನ್ನು ಅರಿತುಕೊಳ್ಳುವನು ಅವನಿಗೆ ಪರಮಗತಿ ಉಂಟಾಗುವುದು ಯಾವನು ಆ ಬ್ರಹ್ಮವನ್ನು ಈ ಬ್ರಹ್ಮವನ್ನು ಅರಿತುಕೊಳ್ಳುವನು ಅವನು ಬ್ರಹ್ಮ ಸ್ವರೂಪದಿಂದಲೇ ತನ್ನ ಎಲ್ಲಾ ಕೋರಿಕೆಗಳನ್ನು ಒಂದೇ ಕಾಲದಲ್ಲಿ ನೆರವೇರಿಸಿಕೊಳ್ಳುವನು ಎಂಬ ಉಪನಿಷತ್ತಿನ ವಚನವು ಅಂಥ ಮಹನೀಯರಲ್ಲಿಯೇ ಸಾರ್ಥಕವಾಗ್ತದೆ ಇದು ಸರ್ವೇಷ್ಠ ಸಿದ್ಧಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಒಂದು ಮೇರುಕೃತಿ ಸಾಧಕರಿಗೆ ದಾರಿದೀಪ ಶಾಶ್ವತ ಆನಂದ ಬೇಕು ಅಂತೇಳಿ ಹೇಳುವವರಿಗೆ ಇದು ಒಂದು ಕೈದೀವಿಗೆ ಇದು ಹದಿಮೂರನೆಯ ಕೃತಿ ವೇದಾಂತವನ್ನ ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಾಮೀಜಿಗಳದ್ದು ಇನ್ನು ಮುಂದೆ ನಾವು ಹದಿನಾಲ್ಕನೇದಾಗಿ ನಾಳೆಯಿಂದ ಶ್ರೀಮದ್ ಭಗವದ್ಗೀತೆಯ ಸಾರ ಮತ್ತು ಪ್ರಧಾನ ಉಪದೇಶಗಳು ಎಂಬಂತಹ ಒಂದು ಉಪದೇಶ ಸ್ವಾಮೀಜಿಗಳು ಮಾಡಿರತಕ್ಕಂತಹದ್ದು ಅದನ್ನ ನಾವು ನಾಳೆ ದಿವಸ ಅದು ಶಾಂಕರ ಭಾಷ್ಯಾನುಸಾರವಾದಂತಹ ಸಾರ ಮತ್ತು ಭಗವದ್ಗೀತೆಯ ಪ್ರಧಾನ ಉಪದೇಶಗಳು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಇದನ್ನು ನಾವು ನಾಳೆಯಿಂದ ನೋಡೋಣ ಇವತ್ತಿಗೆ ನೈಷ್ಕರ್ಮ್ಯನ ಸಿದ್ಧಿ ಇದು ಮುಕ್ತಾಯವಾಯಿತು ಹರೇ ರಾಮ ಶ್ರೀ ಶಂಕರ ಶ್ರೀ ಸಚ್ಚಿದಾನಂದ ಅರ್ಪಿತ ಮಸ್ತು ಓಂ